ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾರೋ ಒಬ್ರು ಕೇಳಿದ್ದಾರೆ ಬೆಂಗಳೂರಿನಲ್ಲಿ ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅಂದರೆ ಮೊದಲಿನ ಒಂದು ನಾಲ್ಕು ಕ್ಲಾಸ್ ಇಲ್ವೋ ಏನೋ ಅಥವಾ ಎರಡು ಕ್ಲಾಸ್ ಇಲ್ವೋ ಏನೋ ಇಂಟ್ರೊಡಕ್ಷನ್ ಇಲ್ಲ ಅನಿಸುತ್ತೆ ಅದು ಬಿಟ್ಟರೆ ಬೇರೆ ಎಲ್ಲ ರೆಕಾರ್ಡ್ ಆಗಿ ಅದನ್ನು ಕರೆಕ್ಟ್ ಹಾಂ ದ್ವರ ಅಪ್ಪಣೆ ಕೊಟ್ರೆ ನಾಮ ನಾಮಿ ಮಂತ್ರ ಮಂತ್ರ ಅಷ್ಟದಿಷ್ಟ ದಶಾನುಗೂಲಂ ಅದನ್ನು ಸರಿ ಮತ್ತೊಂದು ಸರಿ ದಯವಿಟ್ಟು जयति जगति ಜಯತಿ ಜಗತಿ ಮಾಸ ಕಾಧವಸ್ತೆ ವಚನ ರಚನ ಕೇವಲ ಚಾಕಲಯ್ಯ ಧ್ರವ ಪದಿ ಯತ್ಕೃತ पात्रम ब्रह्मपुत्रम ಬ್ರಹ್ಮಪುತ್ರಸ್ ನಾಮ ಮತ್ತೆ ನಾದಿ ಅದೆರಡರ ಮಧ್ಯ ಅಭೇದವನ್ನು ಕಳೆದ ತರಗತಿಯಲ್ಲಿ ನೋಡಿದ್ದು ನಾಮ ಬೇರೆಯಲ್ಲ ನಾಮೀ ಬೇರೆ ಇದೆ ನಾಮಿ ಅಂದರೆ ಭಗವಂತ ಇನ್ನೀನಲ್ಲ ಅಥವಾ ಲೌಕಿಕವಾಗಿ ಹೇಳೋದಾದರೆ ಒಬ್ಬ ವ್ಯಕ್ತಿ ಸುಬ್ರಾಯರು ಅಂತ ಸುಬ್ರಾಯ ಅಂತ ಹೆಸರು ಬೇರೆಯಲ್ಲ ಸುಬ್ರಾಯ ಅಂತ ಹೆಸರಿನಿಂದ ಉದಿಷ್ಟವಾದಂತಹ ವ್ಯಕ್ತಿ ಬೇರೆಯಲ್ಲ ಎರಡು ಒಂದೇ ನಾಮ ಮತ್ತು ನಾಮಿಗಳಲ್ಲಿ ಅಡಿಯಲ್ಲ ಒಂದನ್ನು ಕರೆದ್ರೆ ಇನ್ನೊಂದು ಬರ್ತದೆ ಜೊತೆಯಲ್ಲಿ ಹಾಗೆ ಮತ್ತೆ ಈ ಮಂತ್ರಶಾಸ್ತ್ರ ಅಂತಕ್ಕಂಥದ್ದು ನಾನು ಅದೇ ಹೇಳಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ಮಂತ್ರಶಾಸ್ತ್ರವನ್ನ ಇದಿಥಮ್ ಅಂತ ಹೇಳಿ ಎಷ್ಟು ಕ್ಲಾಸ್ಗಳನ್ನು ಹೇಳಲಿಕ್ಕಾಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಲೋಕದಲ್ಲಿ ಸಿಕ್ಕಿರ್ತಕ್ಕಂತಹ ಮಂತ್ರಶಾಸ್ತ್ರಗಳು ಅಂದರೆ ಬೇರೆ ಬೇರೆ ತಂತ್ರಗಳಿಂದ ಆಯ್ದಂತಹ ಮಂತ್ರಶಾಸ್ತ್ರಗಳ ಬಗ್ಗೆ ಕುರಿತಂತಹ ಮಾಹಿತಿಗಳು ಎಷ್ಟು ಅತ್ಯಲ್ಪ ಅಂತ ಹೇಳಿದ್ರೆ ಎಷ್ಟು ತಿಳಿದರೂ ಅದರಲ್ಲಿ ಮತ್ತಷ್ಟು ಜಿಜ್ಞಾಸೆ ತಿಳಿಯಬೇಕು ಎಂಬಂತಹ ಒಂದು ಇಚ್ಛೆ ಒಂದು ಕುತೂಹಲ ಅಂತ ಹೇಳ್ಬೋದು ಅದು ಇನ್ನೂ ಜಾಸ್ತಿ ಆಗ್ತದೆ ಆದರೆ ಅದಕ್ಕೆ ಉತ್ತರ ಬೀಯೂಡು ಅಷ್ಟು ಸುಲಭವಲ್ಲ ಯಾಕೆ ಅಂಥೇಳಿದ್ರೆ ಈ ಮಂತ್ರಶಾಸ್ತ್ರ ಅಂತಕ್ಕಂಥದ್ದು ಗುರು ಶಿಷ್ಯ ಸಂಪ್ರದಾಯ ಅಥವಾ ತಾಂತ್ರಿಕ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಕಡೆಗೆ ಕೌಲ ಸಂಪ್ರದಾಯ ಅಂತ ನಾವು ಕರಿತೇವೆ ಈ ಶಾಸ್ತತಂತ್ರಗಳನ್ನು ನಾವು ತೆಗೆದುಕೊಂಡ್ರೆ ಕೌಲ ಸಂಪ್ರದಾಯ ಅಂತ ಕೌಲ ಅಂತ ಹೇಳಿದ್ರೆ ಒಂದು ಕುಲದಿಂದ ಬಂದ್ತಕ್ಕಂಥದ್ದು ಕುಲ ಗುರುಗಳು ಇರ್ತಾರೆ ಕುಲಗುರುಗಳು ಆ ಕುಲಕ್ಕೆ ಸೇರಿದಂತಹ ಶಿಷ್ಯರಿಗೆ ಮಾತ್ರ ಉಪದೇಶ ಮಾಡುವಂತಹ ಏನೋ ಒಂದು ಮಂತ್ರ ಅದಕ್ಕೆ ಸಂಬಂಧಪಟ್ಟಂತಹ ಸಾಧನಾ ವಿಧಾನಗಳು ಮತ್ತು ಆ ದಾರಿಯಲ್ಲಿ ಬರ್ತಕ್ಕಂತಹ ಏನೇನು ಕಷ್ಟ ಪರಂಪರೆಗಳು ಅದನ್ನು ಹೇಗೆ ಎದುರಿಸಬೇಕು ಇತ್ಯಾದಿಗಳು ಏನೇನಿದೆಯೋ ಅದೆಲ್ಲ ಆ ಒಂದು ಕುಲಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಹೀಗಾಗಿ ಆ ಕೌಲ ಸಂಪ್ರದಾಯದಿಂದ ಬರ್ತಕ್ಕಂಥದ್ದು ಎಷ್ಟೋ ತಂತ್ರಗಳು ಹೀಗೇ ನಮಗೆ ಇಂದು ಲಭ್ಯವಿಲ್ಲ ಲಭ್ಯವಿಲ್ಲ ಎಷ್ಟೊಂದು ಅಚ್ಚಾಗಿರ್ತಕ್ಕಂಥದ್ದು ನಾವೇನು ಹೇಳ್ತೇವಿಯೋ ಇಷ್ಟಿದ್ರೆ ಅದು ಏನೂ ಅಲ್ಲ ಏನು ಅಂತ ಅಚ್ಚಾದರೆ ಉಳಿದಿರತಕ್ಕಂಥದ್ದು ಇನ್ನೂ ಬೇಕಾದಷ್ಟಿದೆ ಹಸ್ತಪ್ರತಿಗಳ ರೂಪದಲ್ಲಿ ಹಾಗೆಯೇ ಹಸ್ತಪ್ರತಿಗಳ ರೂಪದಲ್ಲೂ ಇಲ್ಲದೆ ಕೇವಲ ಅಲ್ಲೋ ಇಲ್ಲೋ ಇನ್ನೆಲ್ಲೋ ಕೇವಲ ಗುರುಗಳ ಮುಖದಿಂದ ಮಾತ್ರ ಸಿಗ್ತಕ್ಕಂಥದ್ದು ಇನ್ನೂ ಎಷ್ಟೋ ಇದೆ ಹಸ್ತಪ್ರತಿಗಳಿಗಿಂತ ಇನ್ನೂ ಅಧಿಕ ಅದನ್ನು ನಾವು ಆಯಾ ಒಂದು ಗುರುಗಳ ಸಂಪರ್ಕಕ್ಕೆ ಬಂದಾಗ ಮಾತ್ರ ತಿಳ್ಕೊಳ್ಳಲಿಕ್ಕೆ ಸಾಧ್ಯವೇ ಹೊರತು ಆಯಾ ಗುರುಗಳ ಕೃಪೆಯಿಂದ ಮಾತ್ರ ಅದಕ್ಕೆ ಗುರು ಶುಶ್ರೂಷೆ ಅಂತಕ್ಕಂಥದ್ದು ಅಷ್ಟು ಮುಖ್ಯ ಈಗ ಆಧ್ಯಾತ್ಮಿಕ ಜೀವನದಲ್ಲಿ ಯಾಕೆ ಗುರು ಶುಶ್ರೂಷೆ ಬೇಕೋ ಯಾಕೆ ಗುರು ಬೇಕು ಅಂದರೆ ಎಲ್ಲ ಸೀಕ್ರೆಟ್ ಅನ್ನು ಎಲ್ಲ ವಿಷಯಗಳನ್ನು ಈ ಒಂದು ಪುಸ್ತಕದಲ್ಲಿ ಬರೆದಿಡೋದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನೀವು ಒಂದು ತೀರ್ಥಯಾತ್ರೆ ಹೋಗಬೇಕು ಅಥವಾ ಯಾವುದೋ ಒಂದು ಪಿಕ್ನಿಕ್ ಸ್ಪಾಟ್ಗೆ ಹೋಗಬೇಕು ನೋಡಬೇಕು ಒಂದು ಜಾಗವನ್ನು ಒಂದು ಟೂರ್ ಗೈಡನ್ನು ತೊಗೊಳ್ತೀರ ಆ ಟೂರ್ ಗೈಡ್ನಲ್ಲಿ ನಿಮಗೆ ಸಿಗುವಂತಹ ಮಾಹಿತಿಗಳು ಕೇವಲ ಸ್ಥೂಲ ಮಾಹಿತಿಗಳು ಬಸ್ಸಿಂದ ಇಳಿದ್ಮೇಲೆ ಏನು ಮಾಡಬೇಕು ಅದು ಅದರಲ್ಲೂ ಸೂಕ್ಷ್ಮ ಅಂತ ಈ ಉದಾಹರಣೆಗೆ ಪ್ಲಾನೆಟ್ ಇಂಡಿಯಾ ಅಂಥೇಳಿ ಒಂದು ಟ್ರಾವೆಲ್ ಹೋಗಿದೆ ಅದು ಒಬ್ಬ ಈಗ ಫಾರಿನರ್ಸ್ಗೋಸ್ಕರ ಅದು ಮಾಡಿ ವಿದೇಶಿಯರಿಗೆ ಹೇಗೆ ಅದರಲ್ಲಿ ಒಂದು ಬಸ್ಸನ್ನು ಎಳೆದ ಮೇಲಿಂದ ಒಂದು ಫ್ಲೈಟಿಂದ ಇಳಿದ ಮೇಲಿಂದ ಆ ಊರಿನಲ್ಲಿ ಆ ಒಂದು ಡೆಸ್ಟಿನೇಷನ್ಗೆ ಹೋಗಲಿಕ್ಕೆ ಮುಂಚೆ ಏನೇನು ಊರುಗಳು ಬರ್ತದೆ ಪ್ರತಿಯೊಂದು ಊರಿನಲ್ಲಿ ಇರ್ತಕ್ಕಂಥ ಹೋಟ್ಲುಗಳೆಷ್ಟು ಆ ಹೋಟ್ಲಿಗೆ ಹೋಗ್ತಕ್ಕಂತಹ ನಿಮಗೆ ಸಾರಿಗೆ ಸೌಲಭ್ಯಗಳೆಷ್ಟು ಒಂದೊಂದು ಸಾರಿಗೆ ಸೌಲಭ್ಯ ಎಷ್ಟೆಷ್ಟು ರೂಪಾಯಿ ಕಳೆದುಕೊಳ್ತಾರೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಆಮೂಲಾಗ್ರವಾಗಿ ಬರೆದಿಟ್ಟು ಆದರೂ ಕೂಡ ಯಾವಾಗ ಅವನು ಆ ಒಂದು ಫ್ಲೈಟ್ನ ಎಳೆದು ಆ ಒಂದು ಹೋಟ್ಲ್ಗೋ ಅಥವಾ ಏನಕ್ಕೂ ಹೋಗ್ತಾನೋ ಆದ ಅವನ ಅನುಭವ ಏನಿದೆಯೋ ಅದು ಇದಕ್ಕಿಂತ ತೀರಾ ವ್ಯತಿರಿಕ್ತವಾದಂತಹ ಅಂಶ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಲ್ಯಾಂಡ್ಮಾರ್ಕ್ ಅದು ಇರುವುದಿಲ್ಲ ಅದನ್ನು ಬರೀಲಿಕ್ಕೂ ಸಾಧ್ಯವಿಲ್ಲ ಹಾಗೆಯೇ ಈ ಮಂತ್ರಶಾಸ್ತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಕೂಡ ಅಷ್ಟೇ ವಿಸ್ತಾರವಾಗಿದೆ ಹಾಗೆಯೇ ಅಷ್ಟೇ ಸೂಕ್ಷ್ಮವೂ ಕೂಡ ಅರ್ಥ ಮಾಡ್ಕೊಳಕ್ಕಾಗುವುದಿಲ್ಲ ನಾನು ಹೇಳಿದ್ರೂ ಕೂಡ ಮತ್ತು ನಮ್ಮ ಪರಂಪರೆ ಹೇಳಿದ ಹಾಗೆ ಯತ್ನೇನ ಗೋಪಯೇನ್ ಮಂತ್ರಂ ಯತ್ನಪೂರ್ವಕವಾಗಿ ನಿಮಗೆ ಗುರುಗಳು ಕೊಟ್ಟಂತಹ ಮಂತ್ರವನ್ನು ಗೋಪಯ ಮುಚ್ಚಿಟ್ಟುಕೊಳ್ಬೇಕಂತೆ ಪಾರ್ವರಿಗೆ ಹೇಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ವ್ಯಕ್ತವಾದರೆ ಅದು ಶಕ್ತಿಯನ್ನು ಕಳ್ಕೊಳ್ತದೆ ಗುಪ್ತವಾದರೆ ಶಕ್ತವಾಗ್ತದೆ ಅದು ಆ ಮಂತ್ರದ ಅದಾಗಿ ಶಿವನು ಕೂಡ ಅಷ್ಟೋ ಬಾರಿ ಪಾರ್ವತಿಗೆ ಹೇಳುವಂತಹ ಸಂದರ್ಭದಲ್ಲಿ ಇದನ್ನು ಹೇಳ್ತಾನೆ ಹಲೋ ಪಾರ್ವತಿ ನಾನು ಹೇಳಿದಂತಹ ಈ ವಿಷಯಗಳು ಎಷ್ಟು ಗೋಪ್ಯವಾಗಿದೆ ಅಂತ ಹೇಳಿದ್ರೆ ಅದು ನಿನ್ನ ಬಳಿಯಲ್ಲಿ ಮಾತ್ರ ಇರಬೇಕು ನೆನ್ಪಿಟ್ಟು ನಿನ್ನ ಬಳಿಯಲ್ಲಿ ಮಾತ್ರ ಇರಬೇಕು ಇದನ್ನು ಶಿಷ್ಯನಲ್ಲದವನಿಗೆ ಸಚ್ಚರಿತ್ರೆ ಉಳ್ಳವನಿಗೆ ಮಾತ್ರ ಕೊಡಬೇಕು ಶಿಷ್ಯನಲ್ಲದವನಿಗೆ ಕೊಡಬಾರದು ಅಭಕ್ತನಿಗೆ ಕೊಡಬಾರ್ದು ಶ್ರದ್ಧೆ ಇಲ್ಲದವನಿಗೆ ಕೊಡಬಾರ್ದು ಮಗನಲ್ಲದವನಿಗೆ ಕೊಡಬಾರ್ದು ಅಥವಾ ಯಾರು ಅತ್ಯಂತ ಶ್ರದ್ಧೆಯನ್ನು ನಿನ್ನಲ್ಲಿ ಇಟ್ಕೊಂಡಿದ್ದಾರೋ ಅಥವಾ ಗುರುವಿನಲ್ಲಿ ಇಟ್ಕೊಂಡಿದ್ದಾರೋ ಅವರಿಗೆ ಮಾತ್ರ ಈ ಮಂತ್ರವನ್ನು ಈ ಉಪದೇಶವನ್ನು ಕೊಡ್ತಕ್ಕಂಥದ್ದು ಇತ್ಯಾದಿಗಳು ಅನೇಕ ವಿಷಯಗಳು ಇರೋದ್ರಿಂದ ಕೂಡ ನಮಗೆ ಇಂದು ಮಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಅತ್ಯಲ್ಪ ಅಂತ ಹೇಳಿದ್ರು ಏನು ಅತಿಶಯ ಅದನ್ನೇ ನಾನು ಹೇಳಿದೆ ಎಷ್ಟು ಹೇಳಿದ್ರೂ ಕೂಡ ಅದು ಈ ಪುರುಷ ಸೂತ್ರದಲ್ಲಿ ಹೇಳಿದ ಹಾಗೆ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿ ಬೆಳ್ಕೊಂಡು ಹೋಗ್ತಾನೆ ಇರ್ತದೆ ಅಂತ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನ ಮಹಿಮೆಯನ್ನು ಇದಂ ಅಂತ ಹೇಳಿ ವರ್ಣಿಸ್ಲಿಕ್ಕೆ ಆಗುದಿಲ್ಲ ಇದು ಇಷ್ಟು ಅಂತ ಹೇಳ್ತೀರ ವಿಷ್ಣು ಸಹಸ್ರಾಮಲ್ಲಿ ಇದ್ದಿದ್ದು ಮಾತ್ರ ಭಗವಂತನ ನಾಮಗಳೇನು ಯಾವ ನಾಮ ದಿವ್ಯಾ ತಾನೇ ಅಸ್ಮಿನ್ ಸಹಸ್ನಾನಿ ಉಕ್ತಾನಿ ಅದನ್ನು ಮುಂಚೆನೆ ಹೇಳ್ಬಿಡ್ತಾನೆ ಭೀಷ್ಮ ಋಷಿಗಳು ಅವನಿಗೆ ಇರುವಂತಹ ಅನಂತ ನಾಮಗಳಲ್ಲಿ ಭಗವಂತ ಭಗವಂತನಿಗೆ ಇರ್ತಕ್ಕಂಥ ಅನಂತ ನಾಮಗಳಲ್ಲಿ ಯಾವುದು ಗುಣಯುಕ್ತವಾಗಿದೆಯೋ ಯಾವುದು ಉಪಾಸನೆಗೆ ಯೋಗ್ಯವಾಗಿದೆಯೋ ಅಂತಹ ಕೆಲವೊಂದನ್ನು ಮಾತ್ರ ಆರಿಸಿಕೊಂಡು ಇಲ್ಲಿ ಹೇಳಲಾಗಿದೆ ಅಂತ ಯಾಕಂದರೆ ಆ ಅನಂತ್ಯವನ್ನು ಹೇಳಿಕ್ಕೆ ಬರುವುದಿಲ್ಲ ಅನಂತವನ್ನು ಬಾಯಿನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಈ ಮಂತ್ರಶಾಸ್ತ್ರವೂ ಕೂಡ ಎಷ್ಟು ಹೇಳ್ತಾ ಹೋದ್ರೂ ಅದರ ವಿಷಯ ಇನ್ನೂ ಅಷ್ಟು ಬೆಳೀತಾ ಹೋಗುತ್ತೆ ಅದನ್ನೇ ಅತ್ಯತಿಷ್ಟ ದೃಶಾಂಗುಲವನ್ನು ಹೇಳಬೇಕು ಭಗವಂತ ಇಷ್ಟೇನಾ ಅಂದರೆ ಇಷ್ಟು ಮತ್ತೆ ಒಂದು ಹತ್ತೊಂಬುದು ಜಾಸ್ತಿ ಅಂತ ಹಾಗಿದ್ರೆ ಹತ್ತೊಂಗುಲು ಜಾಸ್ತಿ ಅಂತ ಹೇಳಿದ್ರಲ್ಲ ಅಷ್ಟ ಅಂತೇಳಿದ್ರೆ ಅದೆಷ್ಟು ಹೇಳಿದ್ರಲ್ಲ ಅಷ್ಟು ಅದಕ್ಕಿಂತ ಒಂದು ಹತ್ತಂಗುಲ ಜಾಸ್ತಿ ಅಂತ ಹಿಡೀಲಿಕ್ಕಾಗಲಿಲ್ಲ ಅಂತ ಹಾಗೆಯೇ ನಾನು ಸಂದರ್ಭೋಚಿತವಾಗಿ ಏನು ಹೇಳಲಿಕ್ಕೆ ಬಯಸಿದೆ ಅಂತ ಹೇಳಿದ್ರೆ ಇದರ ಒಂದು ಆನಂತ್ಯವನ್ನು ಮಂತ್ರಶಾಸ್ತ್ರದ ಅನಂತ್ಯವನ್ನು ಎಷ್ಟು ವಿಸ್ತಾರ ಎಂಬುದನ್ನು ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದಕ್ಕೆ ಹೇಳಿದೆ ಅಷ್ಟೆ ಇನ್ನು ಕಳೆದ ತರಗತಿಯಲ್ಲಿ ನಾವು ಮಂತ್ರ ಅಂದರೆ ಏನು ಅಂತ ನೋಡಿದ್ವಿ ನಾಮ ಅಂತ ಹೇಳಿದ್ರೆ ಏನು ಅಂತ ನೋಡಿದ್ವಿ ಜಪ ಅಂದರೆ ಏನು ಅನ್ನೋದರ ಕೂಡ ಕೆಲವೊಂದು ಸಂಗತಿಗಳನ್ನ ನೋಡಿದ್ವಿ ನಂತರ ಈ ಮಂತ್ರಕ್ಕೆ ಮೂರು ದೇವತೆಗೆ ಪ್ರತಿಯೊಂದು ದೇವತೆಗೂ ಕೂಡ ಮೂರು ಶರೀರಗಳಿರ್ತದೆ ಎಂಬುದಾಗಿ ಕೂಡ ಹೇಳಿದೆ ನಾನು ಸ್ಥೂಲ ಅಂತ ಹೇಳಿದ್ರೆ ಈ ವಿಗ್ರಹ ವಿಗ್ರಹಾದಿಗಳಲ್ಲಿ ಇರತಕ್ಕ ಅರ್ಚಾದಿ ವಿಗ್ರಹಾದಿಗಳಲ್ಲಿ ಇರತಕ್ಕಂತಹ ನಾಮ ಮತ್ತು ರೂಪ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂತಹ ದೇಹವನ್ನು ತೆಗೆದುಕೊಂಡ್ರೆ ಯಂತ್ರಾತ್ಮಕವಾದಂತಹ ದೇಹ ಮತ್ತೂ ಸೂಕ್ಷ್ಮ ನಿಜವಾದ ಚೈತನ್ಯಮಯವಾದಂತಹ ದೇವತೆ ಅಂತ ಹೇಳಿದ್ರೆ ಮಂತ್ರಮೇಲೆ ಆದ್ದರಿಂದ ನಾವು ಮಂತ್ರವನ್ನು ಜಪಿಸುವಾಗ ಎಷ್ಟು ಶ್ರದ್ಧೆ ನಮಗಿರಬೇಕು ನೋಡಿ ನಾವು ಆ ದೇವತೆಯನ್ನೇ ಉಚ್ಚರಿಸ್ತಾ ಇದ್ದೇವೆ ಬಾಯಿನಿಂದ ದೇವತೆಯ ರೂಪವೂ ಅಲ್ಲ ಸ್ಥೂಲ ದೇಹವೂ ಅಲ್ಲ ಸೂಕ್ಷ್ಮ ದೇಹವೂ ಅಲ್ಲ ದೇವತೆಯನ್ನೇ ದೇವತೆಯ ನಿಜವಾದ ಅಸೂಕ್ಷ್ಮ ರೂಪ ಏನೆಯೂ ಅದನ್ನೇ ಉಚ್ಚರಿಸ್ತಾ ಇದ್ದೇವೆ ಮತ್ತೆ ಈಗ ಹೇಳ್ತೇನೆ ಈಗ ಮನನೇ ಇದೆ ಮಂತ್ರ ಯಾವುದರಿಂದ ಪದೇ ಪದೇ ಮನನ ಮಾಡುವುದರಿಂದ ಅದು ಆ ಜೀವಿಯನ್ನ ಅಜ್ಞಾನದಿಂದ ದಾಟಿಸ್ತದೆಯೋ ಮೃತ್ಯುವಿನಿಂದ ದಾಟಿಸ್ತದೆಯೋ ಹಸಿವು ಬಾಯಾರಿಕೆಗಳಿಂದ ದಾಟಿಸ್ತದೆಯೋ ಅದೇ ಮಂತ್ರ ನಾಮವು ಮಂತ್ರವನ್ನು ತಾಳಲಿಕ್ಕೆ ಅನೇಕ ಸಂಗತಿಗಳಿವೆ ನಾಮ ಅಂತ ಹೇಳಿದ್ರೆ ಹಾಗೆ ನೀವು ಯಾವುದೇ ಭಗವಂತನ ನಾಮವನ್ನು ಎಷ್ಟು ಇದೆಯೋ ಪುರಾಣಗಳಲ್ಲಿ ಆಗಲಿ ವೇದಗಳಲ್ಲಿ ಆಗಲಿ ನೀವು ಉಚ್ಚರಿಸಬಹುದು ಶ್ರದ್ಧೆ ಇದ್ರೆ ನಾವು ಫಲಕಾರಿಯಾಗ್ತದೆ ಭಕ್ತಿ ಇದ್ರೆ ನಾವು ಫಲಕಾರಿಯಾಗ್ತದೆ ಆದರೆ ಮಂತ್ರ ಫಲಕಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಯಾಕೆಂದ್ರೆ ಒಂದನೆಯದಾಗಿ ಮಂತ್ರ ನಿಂಬೆ ಸಿಗುವುದು ಗುರುವಿಂದ ಗುರು ಸಿದ್ಧನಾಗಿರಬೇಕು ಸಿದ್ಧ ಅಂತ ಹೇಳಿದ್ರೆ ಸಿದ್ಧ ಅಂತ ಸಿದ್ಧಿಯನ್ನು ಪಡೆದವನೇ ಸಿದ್ಧ ಅದವನಿಗೆ ಸಿದ್ಧಿಸಿರಬೇಕು ಅದೊನಿಗೆ ಸಿದ್ಧಿಸಿರಬೇಕು ಅದೊನಿಗೆ ಫಲವನ್ನು ಕೊಟ್ಟಿರಬೇಕು ನಾನು ಹೀಗೆ ಬರ್ತೇನೆ ಕೊಟ್ಟಿರಬೇಕು ಗುರು ಸಚ್ಚರಿತ್ರವಂತನಾಗಿರಬೇಕು ಗುರುವಿಗೆ ಲೋಹವರಬಾರದು ಎಲ್ಲ ಗುರುವಿನ ಏನೋ ಒಂದು ಅಂತಹ ಗುರುವಿನಿಂದ ಬಂದಂತಹ ಮಂತ್ರ ಅನ್ನೋದೇನಿದೆಯೋ ವರ್ಣಾತ್ಮಕವಾದಂತಹ ಏನು ಮಂತ್ರ ಇದೆಯೋ ಚೈತನ್ಯಮಯ ಅದು ಫಲಕಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಗುರು ಕೊಟ್ಟ ಮಂತ್ರ ವಿಫಲವಾಗುವುದು ಇಲ್ಲ ಆದರೆ ಕೆಲವೊಂದು ಬಾರಿ ಮಂತ್ರಿ ಅಂದರೆ ಯಾರು ಜಪಿಸುತ್ತಾನೆಯೋ ಯಾರಿಗೆ ದೀಕ್ಷೆಯನ್ನು ನೀಡಲಾಗುತ್ತದೆಯೋ ಅವನ ದೋಷದಿಂದಾಗಿ ಆ ಮಂತ್ರಕ್ಕೆ ಒಂದು ಕವರ್ ಬಂದ್ಬಿಡುತ್ತೆ ಬಾಧಕ ಅದು ಎಷ್ಟು ವರ್ಷ ಜಪ ಮಾಡಿದ್ರು ಎಷ್ಟು ಜನ್ಮಗಳು ಜಪ ಮಾಡಿದರೂ ಕೂಡ ಅದು ಫಲವನ್ನು ನೀಡುವುದಿಲ್ಲ ಅದನ್ನು ನೋಡೋಣ ಏನೇನು ದೋಷಗಳು ಏನು ಹೇಗೆ ನಂತರ ನಾಮ ಅಪರಾಧ ಅಂದ್ರೆ ಏನು ಅದೆಲ್ಲ ದೊಡ್ಡ ವಿಷಯ ಅದೇನು ಇಲ್ಲಿ ಈಗ ಮಂತ್ರ ರೂಪ ಭವೇದೇವ ಅಂತ ಹೇಳಿದ್ರು ಪ್ರತಿಯೊಬ್ಬ ದೇವತೆಗಳು ಕೂಡ ಮಂತ್ರರೂಪ ಅಂದರೆ ಸೂಕ್ಷ್ಮ ಅತಿಸೂಕ್ಷ್ಮವಾದಂತಹ ದೇವತೆಯ ಏನು ದೇಹ ಇದೆಯೋ ಅದು ಮಂತ್ರರೂಪ ಈ ಮಂತ್ರ ಫಲಕಾರಿಯಾಗಬೇಕಾದ್ರೆ ಪ್ರತಮ್ ಮಂತ್ರ ಪ್ರತಮ್ ಮಂತ್ರಿ ನ ಸಿದ್ಧತಿ ಕದಾಚನ ಅನ್ನುವಂತಹ ಒಂದು ರೂಲ್ಸ್ ಅದನ್ನ ಹಾಕಿಟ್ಟಿದ್ದಾರೆ ಶೈವಾಗಮ ಕಾಶ್ಮೀರ ಶೈವಾಗವ ಪ್ರತಂಗ್ ಮಂತ್ರ ಪ್ರತಂಗ್ ಮಂತ್ರಿ ಅಂತ ಹೇಳಿದ್ರೆ ಮಂತ್ರ ಬೇರೆ ಮಂತ್ರ ಮಂತ್ರಿ ಅಂದರೆ ಜಪಿಸ್ತಕ್ಕಂಥ ಒಂದು ಬೇರೆ ಆದರೆ ಅವರಿಬ್ಬರಲ್ಲಿ ತಾಜಾತ್ಮೆ ಇಲ್ಲದೆ ಹೋದರೆ ಮಂತ್ರ ಫಲಕಾರಿ ಆಗುವುದಿಲ್ಲ ಸಿದ್ಧಿಸುವುದೇ ಇಲ್ಲ ಎಲ್ಲೂ ಒಂದಾಗಬೇಕು ಮಂತ್ರ ಮಂತ್ರಿಗಳು ಎಲ್ಲರೂ ಒಂದಾಗಬೇಕು ಉಸಿರಿನ ಉಸಿರಾಗಬೇಕು ಅತ್ಯಂತ ಒಂದು ಸೂಕ್ತವಾದಂತಹ ಉದಾಹರಣೆಯನ್ನು ಹಂಸಮಂತ್ರಕ್ಕೆ ಕೊಡ್ತಾರೆ ಹಂಸ ಮಂತ್ರ ಅಂತ ಹೇಳಿದ್ರೆ ಇದು ಉಸಿರು ನಿಮ್ಮ ಉಸಿರಿನ ಉಸಿರಾಗಿರ್ತಕ್ಕಂತಹ ಭಗವಂತನೇ ಹಂಸ ಹೊರಗೆ ಹೇಳ್ಕೊಳ್ತಿರಲ್ಲ ಹಂ ಹಂತ ಒಳಗಡೆ ಹೇಳ್ಕೊಳ್ಳುವಂತಹ ಆ ಒಂದು ಶಬ್ದಕ್ಕೆ ಹಂ ಅಂತ ಹೊರಗಡೆ ನಿಶ್ವಾಸವನ್ನು ಬಿಡ್ತಿರಲ್ಲ ಆಗ ಅದೇ ಹಂಸ ಹೇಗೆ ಅದು ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಪ್ರತಿನಿತ್ಯವೂ ಕೂಡ ಅದು ಹೊಳಗೆ ಬರಗೆ ಹೊಳಗೆ ಬರ್ಗೆ ಹೋಗ್ತಾ ಬರ್ತಾ ಇರ್ತೋ ಅದೇ ತನ್ನಿಂದ ತಾನೇ ಅದು ಅಜಮ ಜಪ ಮಾಡ್ತಾ ಇರ್ತದೆ ನನಗೆ ಗೊತ್ತಿಲ್ಲ ಯಾವಾಗ ಮನಸ್ಸು ಅದರ ಜೊತೆಗೆ ಹೋಗ್ತದೆಯೋ ಜಪ ಮಂತ್ರ ಮತ್ತು ಮಂತ್ರಿ ಎರಡರಲ್ಲೂ ಐಕ್ಯತೆ ಆಗ ಮಾತ್ರ ಮಂತ್ರ ಸಿದ್ಧಿಸ್ತದೆ ಎಂಬಂತಹ ವಿಷಯವನ್ನು ನಾವು ನೋಡಬೇಕು ನಂತರ ಈ ಯಾರು ಮಂತ್ರ ದೀಕ್ಷೆಯನ್ನು ಅಥವಾ ಮಂತ್ರವನ್ನು ಪಡೆದಿರ್ತಾನೋ ಅವನ ಲಕ್ಷಣಗಳು ಏನಿರಬೇಕು ಮಂತ್ರವನ್ನು ಜಪ ಮಾಡುವಾಗ ಅಂದರೆ ಮಂತ್ರ ಸಿದ್ಧಿ ಭಾಂಡಾಗಾರ ಅನ್ನುವಂಥ ಒಂದು ತಂತ್ರದ ಪುಸ್ತಕ ಅದರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರವಾಸಿ ಬಹುಭಕ್ತಿ ಚ ಪ್ರಜಿ ನಿಯಮಾರತ नीच उल्याच्पि मंत्रोषारंत्रे मंत्रूद प्रवासी यूर उड़ीता कूद अद आसीनो संभवा ब्रह्मसूत्र ಕುಳಿತುಕೊಂಡ್ರೆ ಸಾಧ್ಯವಿಲ್ಲ ಯಾಕೆ ನೀವು ಕುಳಿತುಕೊಂಡ್ರೆ ಮನಸ್ಸು ನಿಮ್ಗೆ ಜೊತೆ ಕುಳಿತುಕೊಳ್ತದೆ ಪ್ರಾರಂಭಿಕ ಹಂತದಲ್ಲಿ ಮನುಷ್ಯನ ದೇಹ ಬೇರೆ ಅಲ್ಲ ಮನಸ್ಸು ಬೇರೆ ಅಲ್ಲ ಯಾಕಂದರೆ ಅಷ್ಟು ಗ್ರಾಸ್ ಆಗಿರುತ್ತೆ ಮೈಂಡ್ ಮನಸ್ಸಂತಕ್ಕಂಥದ್ದು ಅಷ್ಟು ಸ್ಥೂಲಮಯವಾಗಿರ್ತದೆ ಆ ಹಂತ ಬೇರೆ ಮಾನಸಿಕ ಜಪದ ಹಂತ ಬೇರೆ ನಾ ಆ ಮಾತಾಡ್ತಾ ಇಲ್ಲ ಆದರೆ ಪ್ರಾಥಮಿಕ ಆರಂಭಿಕ ಹಂತದಲ್ಲಿ ದೇಹ ಹೀಗೆ ಅಲ್ಲಾಡ್ತಾ ಇದ್ರೆ ಮನಸ್ಸು ಕೂಡ ಅಲ್ಲಾಡ್ತಾ ಇತ್ತು ಆದ್ರಿಂದ ಧ್ಯಾನ ಮಾಡುವಾಗಲೇ ಆಗಲಿ ಅಥವಾ ಜಪ ಮಾಡುವಾಗಲೇ ಆಗಲಿ ನಾವು ಯಾಕೆ ಆಸನ ಆಸೀನರಾಗಿರಬೇಕು ಸುಖಾಸನ ಅಥವಾ ಪದ್ಮಾಸನದ ಯಾಕೆ ಕೊಟ್ಕೋಬೇಕು ಅಂದರೆ ಶರೀರವನ್ನು ಅಲುಗಾಡಿಸಬಾರದು ಆದರೆ ಇಲ್ಲಿ ಈ ಮನುಷ್ಯ ಒಂದು ವ್ರದವನ್ನು ಕೈಗೊಂಡಿದ್ದಾನೆ ಇಂತಿಷ್ಟು ಮಂತ್ರವನ್ನು ಈ ಮಂತ್ರವನ್ನು ಇಷ್ಟು ಲಕ್ಷ ಬಾರಿ ಜಪಿಸಬೇಕು ಹಾಗೆ ಜಪಿಸಿದ್ರೆ ಅದು ಸಿದ್ಧಿಸ್ತದೆ ಎಂಬುದಾಗಿ ಅವನು ಗುರು ಹೇಳಿದ್ದಾನೆ ಆದರೆ ಅವನು ಓಡಾಡ್ತಾ ಇದ್ದಾನೆ ಅಲ್ಲಿ ಹೋಗ್ತಾನೆ ಆ ಟೂರ್ಗೆ ಈ ಟೂರ್ಗೆ ಹೋಗ್ತಾನೆ ಒಂದು ಮೂರು ದಿವಸ ಇರ್ತಾನೆ ಮನೇಲಿ ನಾಲ್ಕು ದಿವಸ ಹೊರಗಡೆ ಹೋಗ್ತಾನೆ ಹೇಗೆ ಹೇಗೆ ಕೂತ್ಕೋತಾನೆ ಹೇಗೆ ಜಪ ಮಾಡ್ತಾನೆ ಹೊರಗಡೆ ಹೋಗಿ ಬಂದರೆ ಚಿತ್ತವಿಕ್ಷೇಪ ಉಂಟಾಗುತ್ತೆ ಒಂದು ಬಾರಿ ಸಾಧಕನಾದವನು ಹೊರಗಡೆ ಹೋಗಿ ಬಂದ ಅಂದ್ರೆ ಅಲ್ಲಿನ ಕೊಳೆಯನ್ನ ತಂದ ಅಂತ ತಲೆಯಲ್ಲಿ ಆಗ ಹೊಳೆಯ ಜೊತೆಗೆ ಯುದ್ಧ ಮಾಡುವುದೇ ಒಂದು ಕೆಲಸವಾಗಿಬಿಡ್ತದೆ ಹೊರ್ತು ಚಿತ್ತೈ ಭಾಗ್ರತೆಯಿಂದ ಕಾನ್ಸಂಟ್ರೇಷನ್ ಇಂದ ಜಪ ಮಾಡುವುದು ಕಷ್ಟವಾಗುತ್ತೆ ಅದಕ್ಕೋಸ್ಕರ ಪ್ರವಾಸಿ ಆಗಿರಬಾರ್ದು ಬಹುಭಕ್ತಿ ಜ ಭಕ್ತಿ ಅಂತ ಊಟ ಮಾಡುವುದು ಬಹುಭಕ್ತಿ ನಾಳಿಗೆಯ ಮೇಲೆ ಕಂಟ್ರೋಲೇ ಇಲ್ಲ ಅಂದ್ರೆ ಹೆಚ್ಚು ಊಟ ಮಾಡುವ ಸ್ವಭಾವದವನಾದರೆ ಸಿದ್ಧಿಸುವುದಿಲ್ಲ ಯಾಕೆ ಜಾಡ್ಯ ಬಂದ್ಬಿಡ್ತದೆ ಮೈಂಡಲ್ಲಿ ದೇಹದಲ್ಲಿ ಜಾಡ್ಯ ಬರುತ್ತೆ ದೇಹಕ್ಕೆ ಜಾಡ್ಯ ಬಂದರೆ ಆಹಾರದ ಸೂಕ್ಷ್ಮ ಭಾಗವೇ ಮನಸ್ಸಾಗ್ತದೆ ಅಂತಿಟ್ಬಿಡೋದು ಮನಸ್ಸಿಗೂ ಜಾಡ್ಯ ಬರುತ್ತದೆ ಯಾಕೋ ಇವತ್ತೊಂಥರ ಇದೆ ಮೈಂಡು ಅಂದರೆ ಆಹಾರದಲ್ಲೇ ವ್ಯತ್ಯಾಸ ಆಗಿರ್ಬೋದು ಬಹುಭಕ್ತಿಜ ಯಾರು ಅತಿಯಾಗಿ ಊಟ ಮಾಡ್ತಾನೋ ಅವನಿಗೆ ಸಿದ್ಧಿಸುವುದು ಅದಕ್ಕೆ ಇಲ್ಲ ಎಲ್ಲ ಯೋಗಿಯ ಲಕ್ಷಣ ಬೇಕು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಬಹುಭಕ್ತಿಜ ಪ್ರಜಲ್ತಿ ಹೆಚ್ಚಾಗಿ ಹರಟೆ ಹೊಡೆಯುವನು ಮಾತನಾಡುವನು ಒಟ ಒಟ ಒಟ ಒಟ ಒಟ ಒಟ ಒಂದು ಸುಮ್ಮನೆ ಎಡೆಬಿಡದಂತೆ ಕಪ್ಪೆಗಿಂತಲೂ ವೇಗವಾಗಿ ಹರಟೆ ಹೊಡಿತಾ ಇದ್ರೆ ಅವರಿಗೂ ತಲೆ ತಿಂತ ಇದ್ರೆ ಅವರಿಗೂ ಇದು ಮಾಡ್ತಾ ಇದ್ರೆ ಆಗ ಅವನಿಗೂ ಕೂಡ ಇದು ಸಿದ್ಧಿಸುವುದಿಲ್ಲ ಪ್ರಜಲ್ ಬೀಚ ನಿಯಮಾರತ ಯಾರು ಗುರುಗಳು ಹೇಳಿದಂತಹ ಈ ಈ ನಿಯಮಗಳನ್ನು ಪಾಲಿಸದೆ ಕೇವಲ ಮಂತ್ರವನ್ನು ಗಿಣಿಯ ತರ ಪಠಿಸ್ತಾ ಇರ್ತಾನೋ ಅವನಿಗೂ ಕೂಡ ಇದು ಸಿದ್ಧಿಸುವುದಿಲ್ಲ ನಿಯಮದಲ್ಲಿ ರಥನಾಗಿರಬೇಕು ನಿಯಮದಲ್ಲಿ ಆರತನಾಗಿರಬಾರ್ದು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ನೀಚ ಸಂಗಾಚ ಯಾರ ಚಾರಿತ್ರ್ಯವು ಸರಿಯಾಗಿಲ್ಲವೋ ಅಂತಾ ನೀಚ ಚಾರಿತ್ರವಂತಹ ವ್ಯಕ್ತಿಯ ಜೊತೆಗೆ ಅವನು ಸಂಬಂಧವನ್ನು ಇಟ್ಕೊಂಡಿದ್ರೆ ಸಾಧ್ಯವಿಲ್ಲ ಯಾಕೆ ಸಂಗದಿಂದ ದೂಷಣ ಸಂಗದಿಂದ ಮನುಷ್ಯ ಕೆಡ್ತಾನೆ ಸಂಘ ಯಾವ ರೀತಿ ಇರ್ತದೆಯೋ ಅವನ ಮನಸ್ಸು ಅದೇ ರೀತಿ ಇರ್ತದೆ ಆದ್ದರಿಂದ ಸಂಘ ಸಂಘ ಅನ್ನೋದನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾನೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಸತ್ಸಂಗ ಯಾಕೆ ಸತ್ಸಂಗ ಬೇಕು ಇದಕ್ಕೆ ದುಸ್ಸಂಗ ಯಾಕೆ ಬಿಡಬೇಕು ಇದಕ್ಕೆ ನೀಚ ಸಂಘಾಂಶ ಲೌಲ್ಯಾಂಶ ಲೌಲ್ಯಾಂಶ ಲೋಭ ಯಾವಾಗ ಲೋಭವಿಡ್ತದೆಯೋ ಇಷ್ಟು ಕೊಟ್ರೆ ಮತ್ತಿಷ್ಟು ಬೇಕು ಅಂತ ಅಷ್ಟು ಬಂದರೆ ಇನ್ನೊಂದಿಷ್ಟು ಬೇಕು ಅಂತ ಆ ಮನಸ್ಸಂತಕ್ಕಂಥದ್ದು ತೃಪ್ತಿಯನ್ನು ಹೊಂದದೇ ಇರುವಂತಹ ಸ್ಥಿತಿಯಲ್ಲಿದ್ದರೆ ಮಂತ್ರ ಪಠನ ಮಾಡುವಾಗ ಅದು ಬೀದಿ ಸೂತತ ಇರುತ್ತೆ ಚಿತ್ತೈಕಾಗ್ರತೆ ಬರುವುದಿಲ್ಲ ಇದರಿಂದಲೂ ಕೂಡ ಈ ಆರು ದೋಷಗಳು ಯಾವ ಮಂತ್ರಿ ಅಥವಾ ಜಾಪಕನಲ್ಲಿ ಜಪಿಸುವವನಲ್ಲಿ ಇರ್ತದೆಯೋ ಅವನಿಗೆ ಮಂತ್ರ ಯಾವತ್ತೂ ಕೂಡ ಸಿದ್ಧಿಯಾಗುವುದಿಲ್ಲ ಆದ್ದರಿಂದ ಈ ಆರು ದೋಷಗಳಿಂದ ಅವನು ಮುಕ್ತನಾಗಬೇಕು ಎಂಬುದೇ ತಾತ್ಪರ್ಯ ನಂತರ ಈ ಮಂತ್ರ ವೈವಿಧ್ಯಕ್ಕೆ ಬಂದರೆ ಮಂತ್ರದಲ್ಲಿ ಈ ತಂತ್ರಶಾಸ್ತ್ರದಲ್ಲಿ ಮುಖ್ಯವಾಗಿ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಅದರ ವರ್ಣಗಳ ಆಧಾರದ ಮೇಲೆ ಒಂದನೆಯದಾಗಿ ಪಿಂಡ ಮಂತ್ರಗಳು ಅಂತ ಪಿಂಡ ಮಂತ್ರ ಅಂತ ಹೇಳಿದ್ರೆ ಏಕಾಕ್ಷರ ಮಂತ್ರಗಳಿಗೆ ಪಿಂಡ ಮಂತ್ರ ಅಂತ ಹೆಸರು ಅದಕ್ಕೆ ಮತ್ತು ದ್ವಕ್ಷರ ಮಂತ್ರ ಎರಡು ಅಕ್ಷರಗಳ ಮಂತ್ರ ಇದ್ರೆ ಅದಕ್ಕೆ ಕರ್ತರಿ ಮಂತ್ರ ಅಂತ ಕರೀತಾರೆ ಹಾಗೆ ಮೂರರಿಂದ ಹತ್ತು ಅಕ್ಷರಗಳು ಯಾವ ಮಂತ್ರದಲ್ಲಿ ಇರ್ತದೆಯೋ ಅದಕ್ಕೆ ಬೀಜದ ಮಂತ್ರಗಳು ಅಂತಲೂ ಕರೀತಾರೆ ಹಾಗೆ ಹನ್ನೊಂದರಿಂದ ಇಪ್ಪತ್ತು ಮಂತ್ರಗಳು ವರ್ಣಗಳು ಯಾವ ಮಂತ್ರದಲ್ಲಿ ಇರ್ತದೆಯೋ ಅದಕ್ಕೆ ಮಂತ್ರಕ ಎಂಬುದಾಗಿ ಕರೀತಾರೆ ನಾಲ್ಕು ಐದನೆಯ ಭಾಗವೂ ಕೂಡ ಇದೆ ಅದು ಸಾಮಾನ್ಯವಾಗಿ ಗಾಯತ್ರಿ ಆದಿಗಳಲ್ಲಿ ಇದೆ ಗಾಯತ್ರಿ ಮಂತ್ರ ಇತ್ಯಾದಿಗಳು ಅದಕ್ಕೆ ಮಾಲಾ ಮಂತ್ರ ಅಂತ ಹೆಸರು ಮಾಲಾ ಮಂತ್ರ ಅಂತ ಹೇಳಿದ್ರೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಅಕ್ಷರಗಳು ಈ ಗಾಯತ್ರಿ ಇಪ್ಪತ್ನಾಲ್ಕಿದೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಅಕ್ಷರಗಳು ಯಾವ ಮಂತ್ರಗಳಲ್ಲಿ ಇದೆಯೋ ಅದಕ್ಕೆ ಮಾಲಾ ಮಂತ್ರ ಅಂತ ಕರೀತಾರೆ ಹೀಗೆ ವರ್ಣಗಳ ಸಂಖ್ಯೆಗೆ ಅನುಸಾರವಾಗಿ ಆ ಮಂತ್ರಗತ ಅಥವಾ ಮಂತ್ರದಲ್ಲಿ ಇರತಕ್ಕಂತಹ ವರ್ಣವನ್ನು ಅನುಸರಿಸಿಕೊಂಡು ನಾವು ಮುಖ್ಯವಾಗಿ ಈ ತಂತ್ರಶಾಸ್ತ್ರದಲ್ಲಿ ಅಥವಾ ಮಂತ್ರಶಾಸ್ತ್ರದಲ್ಲಿ ಮಂತ್ರವನ್ನು ಐದು ಭಾಗಗಳಾಗಿ ಬಹುದು ಒಂದನೆಯದಾಗಿ ಪಿಂಡ ಮಂತ್ರಗಳು ಎರಡನೆಯದಾಗಿ ಬೀಜಕ ಮಂತ್ರಗಳು ಕರ್ತರಿ ಮಂತ್ರ ಮೂರನೆಯದಾಗಿ ಬೀಜಕ ನಾಲ್ಕನೆಯದಾಗಿ ಮಂತ್ರಕ ಐದನೆಯದಾಗಿ ಮಾಲಾ ಮಂತ್ರ ಅಂತ ಹೇಳ ಈ ಸಾಮಾನ್ಯವಾಗಿ ಗುರುಪದಿಷ್ಠ ಯಾರು ಸ್ವತಂತ್ರವಾಗಿ ತಾವೇ ಮಂತ್ರವನ್ನ ಸಿದ್ಧ ಸಿದ್ಧಿ ಮಾಡಲಿಕ್ಕೆ ಕೈಗೆ ತೆಗೆದುಕೊಳ್ಳುತ್ತಾರೋ ಅವರಿಗೆ ಕೆಲವು ನಿಯಮವನ್ನು ಹೇಳಿದ್ದಾರೆ ಎಂತಹ ಮಂತ್ರವನ್ನು ತೆಗೆದುಕೊಳ್ಳಬೇಕು ಅಂತ ಅದಕ್ಕೆ ಸಾಮಾನ್ಯವಾಗಿ ಈ ಮಂತ್ರ ದ್ರಷ್ಟಾರರು ಅವರೇನು ಹೇಳ್ತಾರೆ ಅಂತಂದರೆ ಎರಡು ರೀತಿಯ ಮಂತ್ರ ಇರುತ್ತೆ ಒಂದನೆಯದಾಗಿ ಋಣಿ ಮಂತ್ರಗಳು ಎರಡನೆಯದಾಗಿ ಧನಿ ಮಂತ್ರಗಳು ಅಂತ ಋಣಿ ಮಂತ್ರಗಳು ಅಂತ ಹೇಳಿದ್ರೆ ಏನು ಋಣಿ ಮಂತ್ರ ಮೈನಸ್ ಧನಿ ಪಾಸಿಟಿವ್ ಏನದು ಋಣಿ ಮಂತ್ರ ಅಂದರೆ ಏನು ಅಂತ ಹೇಳಿದ್ರೆ ಈ ದೀಕ್ಷಿತ ಅಥವಾ ಯಾರು ಮಂತ್ರವನ್ನು ತೆಗೆದುಕೊಳ್ಳಲಿಕ್ಕೆ ಬಯಸ್ತಾನೋ ಅವನ ಹೆಸರಿನಲ್ಲಿ ಅವನ ಹೆಸರಿನಲ್ಲಿ ಎಷ್ಟು ಅಕ್ಷರಗಳಿದೆಯೋ ಆ ಅಕ್ಷರಗಳು ಮಂತ್ರವರ್ಣ ತಾನು ತೆಗೆದುಕೊಳ್ಳಲಿರುವಂತಹ ಮಂತ್ರವರ್ಣಕ್ಕಿಂತ ಹೆಚ್ಚಿದ್ದರೆ ಆಗ ಅವನು ತೆಗೆದುಕೊಳ್ಳಲಿರುವ ಮಂತ್ರವು ಋಣೀ ಮಂತ್ರವಾಗುತ್ತದೆ ಮಂತ್ರಿ ಅಥವಾ ದೀಕ್ಷಿತನ ನಾಮದಲ್ಲಿ ಹೆಸರು ತಾನು ಜಪಿಸ ಜಪಿಸಬೇಕಾದ ಅಥವಾ ತಾನು ಪಡೆದುಕೊಳ್ಳಲಿರುವಂತಹ ಮಂತ್ರದ ಸಂಖ್ಯೆಗಿಂತ ಹೆಚ್ಚಿದ್ದರೆ ಹೆಚ್ಚಿದ್ದರೆ ಆಗ ಆ ಮಂತ್ರವನ್ನು ರಣಿ ಮಂತ್ರ ಅಂತ ಹೇಳ್ತಾರೆ ಮತ್ತು ಧನಿ ಮಂತ್ರ ಧನಿ ಮಂತ್ರ ಅಂತ ಉಲ್ಟ ದೀಕ್ಷಿತ ಮಂತ್ರಿಯ ನಾಮದಲ್ಲಿ ಇರ್ತಕ್ಕಂತಹ ವರ್ಣಗಳು ತಾನು ತೆಗೆದುಕೊಳ್ಳಲಿರುವ ಮಂತ್ರವರ್ಣಕ್ಕಿಂತ ಕಡಿಮೆ ಇದ್ದರೆ ಆಗ ಅದಕ್ಕೆ ಧನಿ ಮಂತ್ರ ಬಿಡುವಂತ ಹೆಸರು ಹೀಗೆ ನೀವು ನೋಡಿಕೊಂಡು ಸಾಮಾನ್ಯವಾಗಿ ಅದನ್ನು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಹೆಚ್ಚಾಗಿ ನಾನು ಯೋಜಿಸಲಿಕ್ಕೆ ಹೋಗುವುದಿಲ್ಲ ಗುರುಮುಖಿಯನ್ನು ಮಾತ್ರ ತಿಳ್ಕೊಳ್ಬೇಕು ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಲೇಬೇಕು ಕೂರ್ಮ ಚಕ್ರ ಎಂಬುದಾಗಿ ಒಂದು ಕೂರ್ಮ ಚಕ್ರವನ್ನು ಹಾಕಲಾಗುತ್ತೆ ಆ ಕೂರ್ಮ ಚಕ್ರ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನೀವು ಉತ್ತರ ಭಾರತದಲ್ಲಿ ಅವರ ಜಾತಕ ಯಾವ ರೀತಿ ಬರೀತಾರೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವೇನು ಈ ರೀತಿ ಚೌಕಟ್ಟು ಹಾಕ್ತೇವೆ ದಕ್ಷಿಣ ಭಾರತದಲ್ಲಿ ನಾವು ಕುಂಡ್ಲಿ ಬರಿಬೇಕಾದ್ರೆ ಜಾತಕ ಬರಿಬೇಕಾದ್ರೆ ಈ ರೀತಿ ಬರಿತೀವಿ ಉತ್ತರ ಭಾರತದಲ್ಲಿ ಅವರು ಈ ಷಟ್ಕೋಣ ಎಲ್ಲ ಕೋಣಾಕಾರದಲ್ಲಿ ಇರ್ತವೆ ಆ ರೀತಿ ಕೂರ್ಮ ಚಕ್ರವನ್ನು ಬರೆದು ಅದರಲ್ಲಿ ತಮ್ಮ ಹೆಸರಿನ ಅಕ್ಷರಗಳನ್ನು ಒಂದು ಆವರ್ತಿಯಾಗಿ ಬರೆದು ಉಲ್ಟ ಆವರ್ತಿಯಲ್ಲಿ ತಾವು ತೆಗೆದುಕೊಳ್ಳಲಿರುವ ಮಂತ್ರದ ಅಕ್ಷರಗಳನ್ನು ಬರಿತಾ ಹೋಗ್ತಾರೆ ಅದು ಕೆಲ ಕೆಲವು ನಿಯಮಗಳಿವೆ ಹಾಗೆ ಬರೆದು ಅದರಲ್ಲಿ ನೋಡ್ತಾರೆ ಕೆಲವೊಂದು ಅಕ್ಷರಗಳು ಯಾವ ಈಗ ಅಕ್ಷರ ನಿಮ್ಮ ಹೆಸರಿನಲ್ಲಿ ಮೊದಲ ಮೊದಲನೆಯದಾಗಿದೆಯೋ ಅದು ಮತ್ತು ಯಾವ ಅಕ್ಷರ ನೀವು ಬರಿತಿರೋ ಮಂತ್ರದಲ್ಲಿ ಅದೆರಡೂ ಟ್ಯಾಲಿ ಆದರೆ ಮತ್ತು ಆ ಎರಡು ವರ್ಣಗಳಿಗೆ ದ್ವೇಷವಿಲ್ಲದೇ ಹೋದರೆ ಅವುಗಳು ಅರಿ ಅಲ್ಲದೇ ಹೋದರೆ ಶತ್ರುಗಳು ಅಲ್ಲದೆ ಹೋದರೆ ಮಾತ್ರ ಆ ಮಂತ್ರವನ್ನು ಸ್ವೀಕರಿಸಬೇಕು ಇಲ್ಲದೆ ಹೋದರೆ ಆ ಮಂತ್ರವನ್ನು ಬಿಡಬೇಕು ಇಲ್ಲಿ ಋಣಿ ಮಂತ್ರವನ್ನು ಸ್ವೀಕರಿಸಬೇಕು ಧನಿ ಮಂತ್ರವನ್ನು ಬಿಡಬೇಕು ಅವನು ಬಿಡಬೇಕು ಅಂತಿದೆ ಇದು ನೆನ್ಪಿಟ್ಬಿಡಿ ಇದು ರಾಮಕೃಷ್ಣ ಮಿಷನ್ಗೆ ಇದು ಆಗುವುದಿಲ್ಲ ಯಾರು ರಾಮಕೃಷ್ಣ ಮಿಷನ್ ದೀಕ್ಷೆ ತಗೊಂಡು ಕೊಟ್ಟಿದ್ದಾರೋ ಅವೆಲ್ಲ ಸಿದ್ಧ ಆಗಲೇ ಸಿದ್ಧವಾಗಿರ್ತಕ್ಕಂಥ ಮಂತ್ರಗಳು ಹೀಗಾಗಿ ಅದಕ್ಕೆ ನಾನು ಅನ್ನ ಉದ್ದೇಶದಲ್ಲಿಟ್ಕೊಂಡು ಹೇಳ್ತಾ ಇದ್ದೀನಿ ಆದರೆ ಯಾವ ಮಂತ್ರಿ ಅಥವಾ ಜಾಪಕನು ತಾನೇ ಮಂತ್ರವನ್ನು ಸಿದ್ಧಿ ಮಾಡಲಿಕ್ಕೆ ಬಯಸ್ತಾನೆಯೋ ಪ್ರಥಮವಾಗಿ ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಮಾಡಿಕೊಳ್ಳಲಿಕ್ಕೆ ತೆಗೆದುಕೊಳ್ತಾನೆಯೋ ಅವನಿಗೆ ಈ ನಿಯಮಗಳನ್ನು ಹೊಂದುತ್ತೆ ಆದರೆ ಈ ನಿಯಮಗಳಿಗೂ ಅಪವಾದವಿದೆ ಪ್ರತಿಯೊಂದು ರೂಲ್ಸ್ಗೂ ಒಂದು ಅಪವಾದ ಇರುತ್ತದೆ ಎಕ್ಸೆಪ್ಷನ್ ಅಂತ ಕರಿತೇವೆ ಏನದು ಅಂತ ಹೇಳಿದ್ರೆ ಕೆಲವೊಂದು ತೀರ್ಥಕ್ಷೇತ್ರಗಳಲ್ಲಿ ಕಾಶಿ ಇತ್ಯಾದಿ ತೀರ್ಥಕ್ಷೇತ್ರಗಳಲ್ಲಿ ಗೋದಾವರಿ ತೀರ ಮತ್ತು ಕುರುಕ್ಷೇತ್ರ ಇತ್ಯಾದಿ ತೀರ್ಥಕ್ಷೇತ್ರಗಳಲ್ಲಿ ಈ ಒಂದು ನಿಯಮ ಅನ್ವಯಿಸುವುದಿಲ್ಲ ಅಲ್ಲಿ ಸುಲಭವಾಗಿ ಮಂತ್ರಗಳು ಸಿದ್ಧಿಸುತ್ತವೆ ಅದು ದೇಶಿಷ್ಠವಾದಂತಹ ಈ ಒಂದು ಎಕ್ಸೆಪ್ಷನ್ ಅಪವಾದಗಳು ಹಾಗೆಯೇ ಕಾಲನಿಷ್ಠಾಪವಾದಗಳು ಇದೆ ಕಾಲಕ್ಕೂ ಎಕ್ಸೆಪ್ಷನ್ ಇದೆ ಪರ್ವಕಾಲಗಳಲ್ಲಿ ಸಂಕ್ರಾಂತಿ ಇತ್ಯಾದಿ ಪರ್ವಕಾಲಗಳಲ್ಲಿ ಗ್ರಹಣಾದಿ ಕಾಲಗಳಲ್ಲಿ ಜಪಿಸ್ತಕ್ಕಂತಹ ಮಂತ್ರಗಳು ಎಂತದೆ ಸಿದ್ಧಿಯಾಗುತ್ತೆ ಸಿದ್ಧಿ ಆಗುತ್ತೆ ಅದಕ್ಕೋಸ್ಕರ ಗ್ರಹಣವನ್ನು ನಮ್ಮ ಭಾರತೀಯರು ಯಾಕೆ ಅಷ್ಟು ಮುಖ್ಯವಾಗಿ ನೋಡ್ತಾರೆ ಗ್ರಹಣ ಕಾಲ ಸೂರ್ಯಗ್ರಹಣವೇ ಆಗಲಿ ಚಂದ್ರಗ್ರಹಣ ಯಾಕೆ ಅಷ್ಟು ಮುಖ್ಯವಾಗಿ ನೋಡ್ತಾರೆ ಯಾಕೆ ಅಂತ ಆಧ್ಯಾತ್ಮಿಕವಾಗಿ ಅತ್ಯಂತ ಅದು ಉನ್ನತಿಗೆ ಏರಿಸ್ತದೆ ಗ್ರಹಣ ಕಾಲದಲ್ಲಿ ಮನುಷ್ಯ ಏನು ಮಾಡ್ತಾನೆಯೋ ಅದರ ಲಕ್ಷಪಟ್ಟು ಅವನಿಗೆ ಸಿಗ್ತದೆ ಏನು ಮಾಡ್ತಾನಿಯೋ ಅದರ ಲಕ್ಷಪಟ್ಟು ಸಿಗ್ತದೆ ಪುಣ್ಯ ಮಾಡಿದ್ರೆ ಲಕ್ಷಪಟ್ಟು ಸಿಗ್ತದೆ ಪಪ ಮಾಡಿದ್ರೆ ಲಕ್ಷಪಟ್ಟು ಸಿಗ್ತದೆ ಸಿಕ್ಕೇ ಸಿಗ್ತದೆ ಟೆಸ್ಟ್ ಮಾಡಕ್ಕೆ ಹೋಗುದು ಹೆದರ್ಕೊಳ್ಳೋದಲ್ಲ ಹೆದ್ರುಕೊಳ್ಳೋದೇ ಹೆದರ್ಕೊಳ್ಳಲಿಕ್ಕೆ ಏನು ಇದಿಲ್ಲ ಹೆದರ್ಕೊಳ್ಳೋದು ಕಾರಣ ಏನು ಗ್ರಹಣದಲ್ಲಿ ಹೆದರ್ಕೊಳ್ಬೇಕಾದ ಕಾರಣ ಏನು ಏನಿಲ್ಲ ಅಲ್ಲಿ ಹೆದರ್ಕೊಳ್ಬೇಕಾದೇನೂ ಇಲ್ಲ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತಿಗೆ ಹೋಯ್ತದೆ ಗ್ರಹಣ ಕಾಲ ಯಾಕೆ ಹೆದರಿಕೆಯನ್ನು ಹೂತಿಸಿದ್ದಾರೆ ಅಂತ ಹೇಳಿದ್ರೆ ಹೆದರ್ಕೊಂಡಾದರೂ ಇವರು ದೇವನಾಮವನ್ನು ಯಾವಾಗ ಹೇಳ್ತಾ ಇದೆ ಅಂತ ಸತ್ಕರ್ಮಗಳನ್ನು ಮಾಡ್ತಾ ಇರಿ ದಾನಗಳನ್ನು ಮಾಡ್ತಾ ಇರಿ ದೇವಸ್ಥಾನಕ್ಕೆ ಹೋಗ್ತಾ ಇರಿ ಆ ದಿವಸ ನಿಮ್ಮನ್ನ ಭಗವಂತನಿಗೆ ಅಭಿಮುಖವಾಗಿ ಮಾಡಿಸ್ಕೊಳ್ಳಿಕ್ಕೆ ಇದೆಲ್ಲ ಟೆಕ್ನಿಕ್ ಆದ್ರೆ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಚಂದ್ರನಿಂದ ಅಥವಾ ಸೂರ್ಯನಿಂದ ಗ್ರಹಗತಿಗಳಿಂದ ಅದು ಏನು ಹೇಳ್ತಾರೆ ಏರಿಳಿತವನ್ನು ಹೊಂದಿತು ನೀವು ಬೇಕಿದ್ರೆ ನೋಡ್ಬೋದು ಟೆಸ್ಟ್ ಮಾಡಬಹುದು ಅಮಾವಾಸ್ಯೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅತ್ಯಂತ ರಹಸ್ಯಮಯವಾದ ವಿಚಾರ ಏನು ಅಂತ ಹೇಳಿದ್ರೆ ಹುಣ್ಣಿಮೆಯ ದಿವಸ ಅಂತಕ್ಕಂಥದ್ದು ಭೋಗಕ್ಕೆ ಮೀಸಲಾದಂತಹ ಅಮಾವಾಸ್ಯ ಅಂತಕ್ಕಂಥದ್ದು ಯೋಗಕ್ಕೆ ಮೀಸಲಾದಂತಹ ರಾತ್ರಿ ಸಮಯ ಅದಕ್ಕೆ ಸಾಮಾನ್ಯವಾಗಿ ಯೋಗಿಗಳು ಹುಣ್ಣಿಮೆಗಿಂತ ಅಮಾವಾಸ್ಯನ್ನ ಅವರು ಹೆಚ್ಚಾಗಿ ಅದರಲ್ಲಿ ಅವರು ನಿರತರಾಗಿ ಜಪವನ್ನು ಮಾಡ್ತಾರೆ ಹುಣ್ಣಿಮೆಯ ಚಂದ್ರ ನೋಡ್ಲಿಕ್ಕೆ ಸೊಗಸಾಗಿ ಕಾಯ್ತಾರೆ ಅದು ಭೋಗಕ್ಕೆ ಮಾತ್ರ ಯೋಗಕ್ಕೆ ಅಮವಾಸೆ ಚಂದ್ರ ಯಾಕೆಂದರೆ ಅಲ್ಲಿ ನಿಷ್ಕಲನಾಗ್ತಾನೆ ಮನಸ್ಸು ನಿಷ್ಕಲವಾಗ್ತದೆ ಮನಸ್ಸು ಕೂಡ ಚಂದ್ರನಂತೆ ಅವನಿಗೂ ಕೂಡ ಕಲೆ ಇದೆ ಮನಸ್ಸಿಗೂ ಕೂಡ ಕಲೆ ಇದೆ ಷೋಡಶ ಕಲಾ ಯಾವ ರೀತಿ ಚಂದ್ರನಿಗೂ ಕಲೆ ಇದೆಯೋ ಹದಿನೈದು ಹದಿನಾಲ್ಕು ಹದಿನೈದು ಕಲೆ ಇದೆಯೋ ಅದೇ ರೀತಿ ಮನಸ್ಸಿಗೂ ಕೂಡ ಕಲೆ ಇದೆ ಚಂದ್ರ ಹೇಗೆ ಅವನು ಔನ್ನತ್ಯಕ್ಕೆ ಹೋಗಿ ಕೆಳಗಡೆ ಇಳಿತಾನೋ ಏರಿಳಿತ ಆಗುತ್ತೋ ಮನಸ್ಸು ಕೂಡ ಅದೇ ರೀತಿ ಏರಿಳಿತ ಆಗ್ತದೆ ಅದಕ್ಕೋಸ್ಕರ ನಮ್ಮ ವೇದಗಳಲ್ಲೇ ಆಗಲಿ ಚಂದ್ರಮ ಮನಸ್ಸೋ ಜಾಯತ ಆ ಭಗವಂತನ ಮನಸ್ಸಿನಿಂದ ಚಂದ್ರ ಉಡ್ಡ ಮನಸ್ಸಿಗೂ ಚಂದ್ರನಿಗೂ ಸಂಬಂಧ ಇದೆ ಇದೆ ಅನ್ಯೋನ್ಯ ಸಂಬಂಧ ಇದೆ ಮನಸ್ಸಿಗೂ ಚಂದ್ರನಿಗೂ ಆದ್ದರಿಂದ ಆ ಗ್ರಹಣ ಕಾಲವನ್ನು ಈ ಮಂತ್ರಿ ಅಥವಾ ಜಾಪಕನು ಉಪಯೋಗಿಸ್ಕೊಳ್ಬೇಕು ಗ್ರಹಣ ಸಮಯದಲ್ಲಿ ಅತ್ಯಂತ ಶೀಘ್ರವಾಗಿ ಸಿದ್ಧಿಯನ್ನು ಪಡಿಬಹುದು ಅದು ನದಿ ತೀರದಲ್ಲಿ ಇದ್ದಾಗ ಗ್ರಹಣ ಕಾಲದಲ್ಲಿ ಇನ್ನೂ ಬೇಗ ಸಿದ್ಧಿಯನ್ನು ಅವನು ಹೊಂದಬಹುದು ಎಂಬುದಾಗಿ ನಮಗೆ ತಂತ್ರಶಾಸ್ತ್ರಗಳಲ್ಲಿ ಸಿಗ್ತದೆ ಗ್ರಹಣ ವೈಜ್ಞಾನಿಕವಾಗಿ ಅದನ್ನು ಹೆಚ್ಚಾಗಿ ಈಗ ಅದನ್ನು ಸಂಶೋಧನೆಯ ಮೂಲಕ ತಿಳಿಸ್ತಾ ಇದ್ದಾರೆ ಆದರೂ ಕೂಡ ಏನೋ ಗ್ರಹಣ ಕಾಲದಲ್ಲಿಯೂ ಕೂಡ ಪ್ರಕೃತಿಯಲ್ಲಿ ವೈಪರೀತ್ಯ ಉಂಟಾಗ್ತದೆ ನೇಚರಲ್ಲಿ ವೈಪರೀತ್ಯ ಉಂಟಾಗ್ತದೆ ಉಂಟಾಗ್ತದೆ ಯಾಕೆಂಥೇಳಿದ್ರೆ ಇಲ್ಲಿ ಭೂಮಿಗೆ ಸಲೀಸಾಗಿ ನೇರವಾಗಿ ಬರುವಂತಹ ಸೂರ್ಯನ ಕಿರಣಗಳಲ್ಲಿ ಹೆಚ್ಚು ಕಡಿಮೆ ಉಂಟಾದರೆ ಪ್ರಕೃತಿಯಲ್ಲಿ ಹೆಚ್ಚು ಕಡಿಮೆ ಉಂಟಾಗ್ತದೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಅಣುವಿನಷ್ಟು ವ್ಯತ್ಯಾಸ ಆದರೂ ಕೂಡ ಇಲ್ಲಿ ಇನ್ನೊಂದು ಅಣುವಿನಷ್ಟು ವ್ಯತ್ಯಾಸ ಲಾಜಿಕ್ ಅರಣ್ಯ ಸ್ವಾಮಿ ವಿವೇಕಾನಂದಗಳು ಈ ಜಗತ್ತು ಎಷ್ಟು ಸಮರಸದಿಂದ ಬೆರ್ತಿದೆ ಅಂತ ಹೇಳಿದ್ರೆ ಒಂದೇ ಒಂದು ಅಣು ಹೀಗೆ ಹೀಗೆ ಮಾಡಿದ್ರೆ ಇನ್ನೊಂದು ಕಡೆಯಲ್ಲೂ ಅದರ ಎಫೆಕ್ಟ್ ಆಗಿ ಪರಿಣಾಮ ಬೀರಬೇಕು ಹಾಗೆಯೇ ನಮ್ಮ ಸ್ಥೂಲ ದೃಷ್ಟಿಗೆ ಗೋಚರವಾಗದ ವೈಜ್ಞಾನಿಕ ದೃಷ್ಟಿಗೂ ಗೋಚರವಾಗದ ಯೋಗಿಗಳಿಗೆ ಮಾತ್ರ ಗೋಚರವಾಗುವಂತಹ ಎಷ್ಟೋ ವಿಷಯಗಳಿರ್ತವೆ ಹೀಗಾಗಿ ಅವರು ಧರ್ಮಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸ್ಮೃತಿಯಲ್ಲಿ ಇದಕ್ಕೆಲ್ಲ ಒಂದೊಂದು ಪರಿಹಾರವನ್ನು ಪಡೆದಿದ್ದಾರೆ ಹಾಗೆ ಮತ್ತೆ ಈ ಮಂತ್ರವನ್ನು ಅದು ಪಡುವಂತಹ ಎಷ್ಟು ಬೇಗ ಸಿದ್ಧಿಸ್ತದೆ ಮತ್ತು ಹೇಗೆ ಅದನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಎಂಬುದಾಗಿಯೂ ನಾವು ಅದನ್ನು ನಾಲ್ಕು ಭಾಗವಾಗಿ ವಿಂಗಡಿಸಬಹುದು ಮಂತ್ರವನ್ನು ಏನಪ್ಪಾ ಅಂತ ಹೇಳಿದ್ರೆ ಮಂತ್ರ ಸಾಧ್ಯ ಮಂತ್ರ ಸುಸಿದ್ಧ ಮಂತ್ರ ಮತ್ತು ಅರಿ ಮಂತ್ರಗಳು ಸಿದ್ಧ ಸಾಧ್ಯ ಸುಸಿದ್ಧ ಅರಿ ಅಥವಾ ಶತ್ರು ಮಂತ್ರಗಳು ಅಂತ ಏನಿದೆ ಸಿದ್ಧ ಮಂತ್ರ ಅಂದರೆ ಗುರು ಒಬ್ಬ ಕೊಡ್ತಾನೆ ಯಾರಿಗೆ ಜಾಪಕನಿಗೆ ಅಥವಾ ಮಂತ್ರಿ ಅಥವಾ ದೀಕ್ಷಕರಿಗೆ ಕೊಡ್ತಾನೆ ಕೊಟ್ಟ ತಕ್ಷಣ ಇವನೇ ಗುರು ಹೇಳಿದಂತೆ ಪುರಶ್ಚರಣವನ್ನು ಮಾಡಿ ಇದೊಂದು ಪದ ಬರ್ತೀವಿ ಪುರಶ್ಚರಣ ಏನು ಅದೇ ಹೇಳಿದ್ದು ನಾನು ಇದು ಹೇಗೆ ಅಂದರೆ ಈ ವೃಕ್ಷದ ಶಾಖೆಯ ನ್ಯಾಯದಂತೆ ಒಂದು ವೃಕ್ಷದ ಒಂದು ಶಾಖೆಯಲ್ಲಿ ಹೇಳ್ಕೊಂಡು ಎಲ್ಲ ನೋಡ್ತೀನಿ ಅಂತ ಹೇಳಿದ್ರೆ ಆ ಶಾಖೆ ಇನ್ನೊಂದು ಕವಲು ಹೊಡೆದು ಸಿಲ್ಪ ಅದಕ್ಕೆ ಇನ್ನೊಂದು ಕೊಂಬೆಟ್ಟು ಈಗ ಮುಗಿಯೋದೇ ಅಷ್ಟು ಅನಂತ ಇತ್ತು ಈ ಪುರಶ್ಚರಣ ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಅದಕ್ಕೆ ಪುರಶ್ಚರಣ ಆಗಿ ಆ ಪುರಶ್ಚರ್ಯ ಅರಣವ ಅಂತ ಹೇಳ್ಬಿಟ್ಟು ಒಂದು ಗ್ರಂಥ ಇದೆ ಅರಣವ ಸಮುದ್ರ ಅಂತ ಪುರಶ್ಚರಣೆಯ ಪುರಶ್ಚರಣ ಅನ್ನುವಂತಹ ಒಂದು ಇದಕ್ಕೆ ಒಂದು ಸಮುದ್ರದಂತೆ ಒಂದು ಗ್ರಂಥವನ್ನು ಬರೆದಿದ್ದಾರೆ ಈ ಉದಾಹರಣೆಗೆ ಗಾಯತ್ರಿ ಮಂತ್ರ ಇದೆ ಆ ಗಾಯತ್ರಿಯನ್ನ ಪುರಶ್ಚರಣ ಮಾಡಿದಾಗ ಸಿದ್ಧಿ ಆಗ್ತಾರೆ ಅಂದ್ರೆ ಆ ದೇವಿ ಕಾಣಿಸ್ಕೊಳ್ತಾರೆ ಜಾಪಕನಿಗೆ ಕಾಣಿಸ್ಕೊಳ್ತಾರೆ ಹಾಗೆ ಸಿದ್ಧಿ ಆಗಬೇಕಾದ್ರೆ ಅದೇನು ಹೇಳ್ತಾರೆ ಅಂತ ಎಷ್ಟು ಅಕ್ಷರಗಳಿದೆಯೋ ಇಂಟು ಒಂದು ಲಕ್ಷ ಅಂದ್ರೆ ಇಪ್ಪತ್ ನಾಲ್ಕು ಅಕ್ಷರ ಇದೆ ಗಾಯತ್ರಿ ಪುರಶ್ಚರಣದಲ್ಲಿ ಇಂತಿಷ್ಟು ಕಾಲದಲ್ಲಿ ಇಪ್ಪತ್ತು ನಾಲ್ಕು ಲಕ್ಷ ಜಪವನ್ನು ಮಾಡಬೇಕು ಅನ್ನೋದು ಒಂದು ನಿಯಮ ಇದು ಸಾಮಾನ್ಯ ನಿಯಮ ಇದಕ್ಕೆ ಉತ್ಸರ್ಗ ಅಂತ ಹೇಳ್ತಾರೆ ಈ ಸಾಮಾನ್ಯ ಹೇಗೆ ಪಾಲಿಸಬೇಕು ಅಂದರೆ ವ್ರತ ಊಟ ಅವನು ಕಡಿಮೆ ಮಾಡಿರಬೇಕು ಮತ್ತೆ ಈ ಜಪ ಮಾಡುವಂತಹ ಕಾಲವನ್ನು ಅವನು ಒಂದು ದಿವಸವೂ ತಪ್ಪಿಸಬಾರದು ತಪ್ಪಿಸಿದ್ರೆ ಹೋಯ್ತು ಪುರಸ್ ಜನ ಹೋದಂಗೆ ಛಿದ್ರ ಎರಡನೆಯದಾಗಿ ಪ್ರತಿಯೊಂದು ದಿವಸವೂ ಮಾಡುವಂತಹ ಜಪವನ್ನು ಇಷ್ಟು ವರ್ಷ ಜಪ ಮಾಡ್ತೀನಿ ಅಂತ ನೀವು ಒಂದು ಸಂಕಲ್ಪ ಅಷ್ಟೇ ಸಂಕಲ್ಪ ಮಾಡಿರ್ತೀರ ಮಾಡುವಾಗ ನೀವೇನು ಮಾಡಬೇಕು ಅಂದರೆ ಪ್ರತಿ ದಿವಸಕ್ಕೂ ಎಷ್ಟು ಜಪ ಮಾಡ್ತೇನೆ ಅಂಥೇಳಿ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಬಿಡಬೇಕು ನಾನು ಐದು ವರ್ಷದಲ್ಲಿ ಮುಗಿಸ್ತೇನೆ ಜಪ ಅಂತ ಹೇಳಿದ್ರೆ ಐದು ವರ್ಷ ಅಂದರೆ ಎಷ್ಟು ದಿವಸ ಆಯಿತು ಮುನ್ನೂರವತ್ತೈದು ಇಂಟು ಐದು ಸೊ ಲಕ್ಷ ಡಿವೈಡೆಡ್ ಬೈ ಮುನ್ನೂರ ಮುನ್ನೂರ ಅರವತ್ತೈದು ಇಟ್ಟು ಐದು ಹೀಗೆ ಮಾಡಿಕೊಂಡು ಒಂದು ದಿವಸಕ್ಕೆ ಎಷ್ಟು ಜಪ ಆಗುತ್ತೆ ಹಾಗೆ ನೋಡ್ಬೇಕು ಆ ಜಪನ್ನ ಕೇವಲ ಸೂರ್ಯ ಉದಯದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಮಾತ್ರ ನಿಮಗೆ ಉಚ್ಚರಿಸೋದಕ್ಕೆ ಅವಕಾಶವಿದೆ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಮಾಡೋದು ಅದು ಎಕ್ಸ್ಟ್ರಾ ಅದು ಪರ್ಕ್ಸ್ ಅಂತ ಹೇಳ್ಬೋದು ಬೋನಸ್ ಯಾರಿಗೆ ದೇವತೆಗೆ ನಿಮಗದರಿಂದ ಏನು ಉಪಯೋಗ ಇಲ್ಲ ಏನು ಉಪಯೋಗ ಅದಕ್ಕೊಂದು ಮಾನಸಿಕ ಕಾರಣವೂ ಇಲ್ಲ ಯಾಕೆಂದರೆ ಮಧ್ಯಾಹ್ನ ಊಟ ಮಾಡಿ ಹೊಟ್ಟೆ ಫುಲ್ಲಾದರೆ ಅವನ ಜಪ ಇನ್ಯಾವ ರೀತಿ ಇರುತ್ತೆ ಆ ಕ್ವಾಲಿಟಿ ಹೇಗಿರುತ್ತೆ ಅದಕ್ಕೋಸ್ಕರ ಕೇವಲ ಬೆಳಗಿನ ಹೊತ್ತಿನಲ್ಲಿ ಮಾತ್ರ ಮಾಡಬೇಕು ಎರಡನೆಯದಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ನಿಯಮ ಇದೆ ಸಂಕ್ಷಿಪ್ತವಾಗಿ ಹೇಳ್ಬೋದು ನೀವು ಹೆಚ್ಚು ಇನ್ನು ಹೆಚ್ಚಿನ ಗ್ರಂಥಗಳನ್ನು ರೆಫರ್ ಮಾಡ್ಬೋದು ಅಥವಾ ಯಾರ ಗುರುಮುಖಿ ಅಂತ ತಿಳ್ಕೊಳ್ಬೋದು ನಂತರ ಎಷ್ಟು ಜಪ ಇದೆಯೋ ಅದರ ದಶಾಂಶ ಹೋಮ ಮಾಡಬೇಕು ಎಷ್ಟು ಜಪ ಇಪ್ಪತ್ನಾಲ್ಕು ಲಕ್ಷ ಜಪ ಅದರ ದಶಾಂಶ ಅಂದರೆ 1 ಇನ್ ಒನ್ ಡಿನ್ತ್ ಆ ಒನ್ ಟೆಂತ್ ಅಷ್ಟು ಮಾಡಬೇಕು ಡಿವೈಡ್ ಬೈ ಅಷ್ಟು ಹೋಮ ಮಾಡಬೇಕು ಅಷ್ಟು ಹೋಮ ಮತ್ತು ಅಷ್ಟೇ ದಶಾಂಶ ತರ್ಪಣವನ್ನು ಕೊಡಬೇಕು ದಶಾಂಶ ದಾನವನ್ನು ಮಾಡಬೇಕು ದಶಾಂಶ ದಕ್ಷಿಣೆಯನ್ನು ಕೊಡಬೇಕು ಯಾಕೆ ಮಾಡುವುದಿಲ್ಲ ಯಾರು ಹೇಳುವುದಿಲ್ಲ ಮಾಡಿದ್ದಾರೋ ಇದು ಅಂತ ಹೇಳುವುದಿಲ್ಲ ಹೇಳಿದರೆ ಏನಾಗುತ್ತೆ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಧರ್ಮ ಕ್ಷರತಿ ಕೀರ್ತನ ಮಾಡಿದಂತಹ ಧರ್ಮವು ಹೇಳಿದರೆ ಹೋಯ್ತು ನಾನು ಮಾಡಿದೆ ಅಂತ ಅದಕ್ಕೋಸ್ಕರ ಹೇಳಿದ್ರು ಬಲಗೈಯಲ್ಲಿ ಕೊಟ್ಟಂತಹ ದಾನ ನಿಮ್ಮ ಎಡಗೈಗೂ ಒತ್ತಾಗಬಾರದು ಅಂತ ಯಾಕಂತ ಹಾಗೆ ಹೇಳ್ತಾರಲ್ಲ ಅಷ್ಟು ಗೌಪ್ಯವಾಗಿ ಇಟ್ಕೊಳ್ಬೇಕು ಧರ್ಮವನ್ನು ಮಾಡಿ ಹಾಗೆ ಇದು ಕೂಡ ಅಕಸ್ಮಾತ್ ಅದರಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇದೆ ಅಪವಾದಗಳು ಪುನಃ ನನಗೆ ಹೋಮ ಮಾಡಲಿಕ್ಕಾಗೋದಿಲ್ಲ ಏನು ಮಾಡೋದು ಅಂತ ಹೇಳಿದಾಗ ಅದಕ್ಕೆ ದ್ವಿಗುಣವಾದಂತಹ ಜಪವನ್ನು ಪುನಃ ಮಾಡಬೇಕು ದ್ವಿಗುಣ ದ್ವಿಗುಣ ಜಪವನ್ನು ಮಾಡಬೇಕು ಕೊನೆಗೆ ಇಲ್ಲೇನ ಹೇಳ್ತಾರೆ ಈಗ ಒಂದು ಇಷ್ಟು ಬಾರಿ ಪುರಸ್ಚರಣ ಮಾಡ್ತಿರೋ ಒಂದು ಬಾರಿ ಪುರಶ್ಚರಣ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಜಪ ಮಾಡಿ ಇಷ್ಟು ಹೋಮ ದಾನ ತರ್ಪಣೆ ಬ್ರಾಹ್ಮಣ ಸಂತರ್ಪಣೆ ಇಷ್ಟು ಮಾಡಿದ ಮೇಲೆ ಒಂದು ಪುರಶ್ಚರಣ ಪೂರ್ತಿಯಾಯಿತು ಆಗ ನಿಜವಾಗಿ ಅವನು ಪ್ಯೂರ್ ಆಗಿದ್ದರೆ ಅಷ್ಟರೊಳಗೆ ಅವನಿಗೆ ಸಿದ್ಧಿ ಆಗ್ಬೇಕು ಆ ಮಂತ್ರ ಸಿದ್ಧಿ ಆಗಬೇಕು ಆಗಿಲ್ಲ ಅಂದರೆ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಪುನಃ ಇನ್ನೊಂದು ಬಾರಿ ಪುರಶ್ಚರಣ ಮಾಡಬೇಕು ಇದೇ ರೀತಿ ಪುರಶ್ಚರಣ ಹೋಮ ದಾನ ತರ್ಪಣ ಬ್ರಾಹ್ಮಣ ಸಂತರ್ಪಣೆ ದಾನ ಇಷ್ಟು ಅದನ್ನು ಹೇಳ್ತಾರೆ ಒಂದು ತಂತ್ರ ಒಂದಾನ ತಂತ್ರದಲ್ಲಿ ಹೇಳ್ತಾರೆ ಇದೇ ರೀತಿ ಮೂರು ಬಾರಿ ಇನ್ನೊಂದು ಬಾರಿಯೂ ಪುರಸ್ಚರಣೆ ಮಾಡಿ ಎರಡನೇ ಬಾರಿಯೂ ಇದಾಗಿಲ್ಲ ಇನ್ನೊಂದು ಬಾರಿ ಮೂರನೇ ಬಾರಿ ಮಾಡಬೇಕಂತ ಪುರಸ್ಚರಣೆ ಮೂರನೇ ಬಾರಿಯೂ ಮಾಡಲಿಲ್ಲ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ನಂತರ ಶಿವ ಅದಕ್ಕೋಸ್ಕರ ಒಂದು ಆರು ವಿಧಾನಗಳನ್ನು ಹೇಳಿದ್ದಾನೆ ಆ ಆರು ವಿಧಾನ ಸ್ತಂಭನಾದಿ ಆರು ವಿಧಾನಗಳನ್ನು ಅದು ಗುರುಮುಖಿಯನ್ನುವೇ ತಿಳ್ಕೊಳ್ಬೇಕು ಅದು ಈಗ ಹೇಳೋಕಾಗ ಮಾಡಿ ಆತ ಆ ಮಂತ್ರವನ್ನು ಸಂಪೂರ್ಣವಾಗಿ ಸಿದ್ಧಿಯನ್ನು ಪಡ್ಕೊಳ್ಳೇಬಹುದು ಅಂತ ಹೇಳ್ತಾರೆ ಮಧುಸೂನ ಸರಸ್ವತಿಗಳು ಅಂತ ಹೆಸರು ಕೇಳಿರ್ಬೇಕು ಕೇಳಿದ್ರಲ್ಲ ಮಹಾಪಂಡಿತರು ಅಷ್ಟೇ ಮಹಾಭಕ್ತರು ಕೃಷ್ಣನ ಭಕ್ತರು ಅವರಲ್ಲಿ ಎರಡೂ ಸಮರಸವಾಗಿ ಬರ್ತಿತ್ತು ಕೃಷ್ಣನಲ್ಲಿ ಅನನ್ಯ ಭಕ್ತಿ ಹಾಗೆ ಅದ್ವೈತರಲ್ಲಿ ಭಯಂಕರ ನಿಷ್ಠೆಯ ಹಾಗೆ ಆ ಮಧುಸೂನ ಸರಸ್ವತಿಗಳಿಗೆ ಅವರು ಗಾಯತ್ರಿಯನ್ನು ಅಂದರೆ ಸನ್ಯಾಸ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಗಾಯತ್ರಿಯನ್ನು ಪುರಸ್ಚರಣೆ ಮಾಡಿ ಉಳಿಸ್ಕೊಳ್ಬೇಕು ಅಂತ ಎಷ್ಟು ಬಾರಿ ಮೂರು ಬಾರಿ ಹನ್ನೊಂದು ಬಾರಿ ಅವರು ಪುರಸ್ಚರಣೆ ಮಾಡಿದ್ದಾರೆ ಸಿದ್ಧಿಸಲಿಲ್ಲ ಅವರು ಕೊನೆಗೆ ಅಂತ ಹೇಳಿ ಅವರು ಕೋಪ ಬಂದು ಅವರು ಇದಾರಿದ್ದಾರೆ ತಕ್ಷಣ ಸರಸ್ವತಿ ಅವರಿಗೆ ಅನುಗ್ರಹವನ್ನು ನೀಡಿ ನೋಡು ನಾನು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿನ್ನ ಪೂರ್ವಜನ್ಮದಲ್ಲಿ ಯಾವುದೋ ಒಂದು ಆ ದೋಷ ಅನ್ನೋದು ತಡೀತಾ ಇದೆ ನೀನು ಇನ್ನೊಂದು ಬಾರಿ ಮಾಡಿ ನಿನಗೆ ಸಿದ್ಧಿ ಆಗ್ತದೆ ಅಂತ ಹೇಳಿ ಹೊರಡು ಹೊಡೆದ ಇನ್ನೊಂದು ಬಾರಿ ಮಾಡಿ ಅವ್ರಿಗೆ ಸಿದ್ಧಿ ಆಗ್ತದೆ ಹೀಗೆ ಅವ್ರಿಗೆ ಹನ್ನೆರಡು ಬಾರಿ ಬೇಕಾಯಿತು ಅದು ಹೇಳಿಕ್ಕೆ ಬರೋದಿಲ್ಲ ಎಷ್ಟು ಇಲ್ಲಿ ಆ ಬಾಧಕ ಅನ್ನೋದಿದೆ ಮುಚ್ಕೊಂಡಿದೆ ಎಷ್ಟು ಪ್ರಬಲವಾಗಿದೆ ಆ ಬಾಧಕ ಅಷ್ಟು ಅದಕ್ಕೆ ಸರಿ ಹೊಡಿಬೇಕು ಈ ಜಪದಿಂದ ಈ ಕುರಶ್ಚನದಿಂದ ಹೊಡಿಬೇಕು ಇದೆಲ್ಲ ಮಾಡಿದಾಗ ಮಾತ್ರ ಅದು ಸಿದ್ಧಿ ಆಗ್ತದೆ ಆ ಸಿದ್ಧಿ ಇನ್ನೂ ಅದ್ಭುತ ಹೇಳ್ತೇನೆ ಮಾತ್ರ ಈಗ ಇಷ್ಟು ಹೇಳಿದ ನಂತರ ಇನ್ನೊಂದು ವಿಷಯ ಏನು ಬರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಂತ್ರದಲ್ಲೂ ಕೂಡ ಮಂತ್ರಕ್ಕೂ ಕೂಡ ಲಿಂಗ ಇದೆ ಪುಲ್ಲಿಂಗ ನಪುಂಸಕಲಿಂಗ ಸ್ತ್ರೀಲಿಂಗ ಪು ಮಂತ್ರಗಳು ಯಾವುದು ಅಂದರೆ ಪುಲ್ಲಿಂಗ ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ಯಾವ ಮಂತ್ರದ ಕೊನೆಯಲ್ಲಿ ವಷಟ್ ಮತ್ತು ಫಟ್ ಎಂಬಂತಹ ಎರಡು ಶಬ್ದಗಳು ಬಳಸಲ್ಪಡುತ್ತದೆಯೋ ವಶಟ್ ಅಥವಾ ಫಟ್ ಎಂಬಂತಹ ಶಬ್ದಗಳು ಬಳಸಲ್ಪಡುತ್ತದೆಯೋ ಅಂತಹ ಮಂತ್ರಗಳು ಪುಲ್ಲಿಂಗ ಮಂತ್ರಗಳು ಪುಂ ಮಂತ್ರಗಳು ಅಂತ ಕರಿತೇವೆ ಎರಡನೆಯದಾಗಿ ಯಾವ ಮಂತ್ರದ ಕೊನೆಯಲ್ಲಿ ಬಹು ಮತ್ತು ಸ್ವಾಹ ಅನ್ನುವುದು ಇರ್ತದೆಯೋ ಆ ಮಂತ್ರವನ್ನು ಸ್ತ್ರೀ ಮಂತ್ರಗಳು ಎಂಬುದಾಗಿ ನಾವು ಕರಿತೇವೆ ಹಾಗೆಯೇ ಯಾವ ಮಂತ್ರದ ಕೊನೆಯಲ್ಲಿ ಹುಂ ಮತ್ತು ನಮಃ ಎಂಬಂತಹ ಯಾವುದಾದ್ರೂ ಎರಡು ಯಾವುದಾದ್ರೂ ಒಂದು ಇರ್ತದೆಯೋ ಅಂತಹ ಮಂತ್ರಗಳನ್ನು ನಪುಂಸಕ ಮಂತ್ರಗಳು ಅಂತ ಕರಿತೇವೆ ಈ ಸಾಮಾನ್ಯವಾಗಿ ಪುಂ ಮಂತ್ರಗಳನ್ನು ನಾವು ವಶೀಕರಣ ಮತ್ತು ಉಚ್ಚಾಟನೆ ಮಾಡುವಂತಹ ಈ ಷಟ್ಕರ್ಮ ಅಂತ ನಾವು ಕೇಳಿದೆ ಅಂತಹ ಒಂದು ಕಾರ್ಯದಲ್ಲಿ ಸಿದ್ಧಿಗೋಸ್ಕರ ಬಳಸ್ತೇವೆ ಹಾಗೆಯೇ ಈ ಸ್ತ್ರೀ ಮಂತ್ರಗಳನ್ನು ಶುದ್ಧ್ರ ಕರ್ಮಗಳಿಗೆ ಹಾಗೂ ಈ ಆರೋಗ್ಯವನ್ನು ಹದಗೆಟ್ಟಿದರೆ ಅದನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನಾವು ಅದನ್ನು ಸ್ತ್ರೀ ಮಂತ್ರವನ್ನು ಬಳಸ್ತೇವೆ ನಪುಂಸಕಲಿಂಗ ಮಂತ್ರವನ್ನು ನಪುಂಸಕ ಮಂತ್ರವನ್ನು ಅವಿಚಾರಾಧಿಕಾರಗಳಿಗೆ ಬಳಸುವುದು ಉಂಟು ಇದಿಷ್ಟು ಈ ಮಂತ್ರಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಪರಿಚಯ ಅವಿಚಾರ್ಟ ಮಂತ್ರಗಳು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಪರಿಚಯ ಅದಕ್ಕೆ ನಪುಂಸಕಲಿಂಗ ನಪುಂಸಕ ಮಂತ್ರಗಳನ್ನು ಬಳಸ್ತೇವೆ ಮತ್ತು ಈ ಮಂತ್ರಗಳು ಅನೇಕ ಬಾರಿ ಸಿದ್ಧಿ ಆಗುವುದಿಲ್ಲ ಯಾಕೆ ಸಿದ್ಧಿ ಆಗುವುದಿಲ್ಲ ಅಂತ ಹೇಳಿದ್ರೆ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಗುರು ಗುರುಮುಖೇನ ಮಂತ್ರವನ್ನು ಸ್ವೀಕರಿಸುವುದಿಲ್ಲವೋ ತಾವೇ ಪ್ರಯೋಗವನ್ನು ಮಾಡಲಿಕ್ಕೆ ಬಯಸ್ತಾರೆಯೋ ಅವರು ಮಾತ್ರ ಮಂತ್ರಗಳಲ್ಲಿ ನಲವತ್ತೇಳು ದೋಷಗಳಿವೆ ಅವರು ಅಂತ ಹೇಳಿದ್ರೆ ಅದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ಹೆಸರು ಮಾತ್ರ ಹೇಳ್ತೇನೆ ಅದು ತುಂಬ ಯಾಕಂದರೆ ಅದು ತುಂಬ ಟೆಕ್ನಿಕಲ್ ಟರ್ಮ್ಸ್ ಜಾಸ್ತಿ ಅರ್ಥ ಆಗುತ್ತೆ ಈ ನಲವತ್ತೇಳು ದೋಷಗಳು ಛಿನ್ನ ವೃದ್ಧ ಶಕ್ತಿಹೀನ ಪರಾನ್ಮುಖ ಬಧಿರ ಅಂಧ ಕೀಲಿತ ಸ್ತಂಭಿತ ದಗ್ಧ ಭೀತ ಮಲಿನ ತಿರಸ್ಕೃತ ಭೇದಿತ ಸುಷುಪ್ತ ಮದೋನ್ಮದ मूर्छित हीन, प्रध्वस्त बालक कुमार युवा प्रौढ़ वृद्ध निस्त्रिंशक निर्बीज सिद्धिहीन, मंद कूट निरंशक सत्वहीन, केकर बीजहीन, धूमिल ಆಲಿಂಗಿತ ಮೋಹಿತ ಕ್ಷುಧಾರ್ಥ ಅತಿ ದೃಪ್ತ ಅಂಗಹೀನ ಅತಿ ಕ್ರೂರ ಲಜ್ಜಾಯುಕ್ತ ಸ್ಥಾನ ಸ್ಥಾನಭ್ರಷ್ಟ ವಿಕಲ ಅತಿವೃದ್ಧ ನಿಸ್ನೇಹ ಪೀಡಿತ ಇಷ್ಟು ಮಂತ್ರದಲ್ಲಿ ಇರತಕ್ಕಂತಹ ನಲವತ್ತೇಳು ದೋಷಗಳು ಅದು ಉದಾಹರಣೆ ಕೆಲವು ಮಂತ್ರಗಳಲ್ಲಿ ಹೀಮ್ ಅನ್ನುವಂತಹ ಇದನ್ನು ಈ ಮಧ್ಯದಲ್ಲೇ ಇದ್ರೆ ನಾಲ್ಕು ಮೂರು ಸಲ ಇರೋ ಬಗ್ಗೆ ನಾಲ್ಕು ಸಲಿ ಇದ್ರೆ ಯಾವುದೋ ಒಂದು ದೋಷ ಅದರ ಅಥವಾ ಫಟ್ ಅನ್ನುವಂತಹ ಯಾವುದೋ ಒಂದು ಪದ ಇದೆಯೋ ಅದು ಆ ಮಂತ್ರದಲ್ಲಿ ನಾಲ್ಕು ಬಾರಿ ಇದ್ರೆ ಈ ರೀತಿ ದೋಷ ಬರುತ್ತೆ ಮ ಅನ್ನುವಂತಹ ಏನೋ ಒಂದು ಅಕ್ಷರ ಇದೆಯೋ ಆ ಮ ಅನ್ನುವಂತಹ ಅಕ್ಷರಗಳು ಆ ಮಂತ್ರದಲ್ಲಿ ಮೂರನೆಯ ಏಳನೆಯ ಮತ್ತು ಹನ್ನೊಂದನೆಯ ಸ್ಥಾನದಲ್ಲಿದ್ದರೆ ಇನ್ನೊಂದು ಊಟ ಅನ್ನುವಂಥ ದೋಷ ಹಾಗೆಯೇ ಶಿವ ಅತ್ಯಂತ ಹಿಂದೆ ಪ್ರತಿಯೊಂದು ಮಂತ್ರವನ್ನು ಕೂಡ ಕೀಲಿತ ಮಾಡಿದ್ದಾನೆ ಅಂದರೆ ಲಾಕ್ ಹಾಕಿಬಿಟ್ಟಿದ್ದಾನೆ ಕೀಲಕ ಅಂತ ಹೇಳ್ತೇವೆ ದುರ್ಗಾಸಪ್ತಶತಿ ಯಾರು ಗೊತ್ತಿದೆಯೋ ಅವ್ರಿಗೆ ಗೊತ್ತಿರ್ತದೆ ದುರ್ಗಾಸಪ್ತಶತಿಯ ಮುಂಚೆ ಕೀಲಕವನ್ನು ಪಡಿಸ್ತೇವೆ ಈ ಕೀಲಕವನ್ನು ಪಡಿಸದೆ ಹೋದರೆ ದುರ್ಗಾಸಪ್ತಶತಿ ಸಿದ್ಧಿಸುವುದಿಲ್ಲ ಕೀ ಓಪನ್ ಆಗುವುದಿಲ್ಲ ಕೀ ಓಪನ್ ಆಗದೆ ನೀವು ಭಾಗದ ಹೊರಗಡೆ ನಿಂತ್ಕೊಂಡು ಎಷ್ಟು ಹೇಳಿದ್ರೆ ನಿಮ್ಮ ಒಳಗಡೆ ಪ್ರವೇಶವೇ ಇಲ್ಲ ಒಳಗಡೆ ಪ್ರವೇಶ ಪಡಬೇಕಂದ್ರೆ ಕೀ ಡೋರು ಡೋರ್ನ ಕೋಪನ್ ಮಾಡಬೇಕಾಗುತ್ತೆ ಅದು ಕೀಲಕ ಅಂತ ಹೇಳ್ತೇವೆ ಅದು ಕೀಲಿತ ನಿಷ್ಕೀಲನ ಮಾಡಬೇಕು ಪ್ರತಿಯೊಂದು ನಿಷ್ಕೀಲನ ಮಾಡಬೇಕು ಇದಲ್ಲದೆ ತಂತ್ರಾಂತರಗಳಲ್ಲಿ ಅಂದರೆ ಬೇರೆ ಬೇರೆ ತಂತ್ರಗಳಲ್ಲಿ ಹೇಳ್ತಾರೆ ಪರಶುರಾಮ ಕಲ್ಪದಲ್ಲಿ ಪರಶುರಾಮ ಹಿಂದೆ ಪ್ರತಿಯೊಂದು ಮಂತ್ರವನ್ನು ಕೆಲವೊಂದು ಮಂತ್ರಗಳನ್ನು ಬಿಟ್ಟು ಪ್ರತಿಯೊಂದು ಮಂತ್ರವನ್ನು ಕೂಡ ಶಪಿಸಿದ್ದಾನೆ ಹೀಗಾಗಿ ಪ್ರತಿಯೊಂದು ಮಂತ್ರವು ಕೂಡ ಶಕ್ತಗಳು ಶಪಿತವು ಅಂದರೆ ಅವಕ್ಕೆ ಶಾಪ ಕೊಟ್ಟಿದೆ ಹೀಗಾಗಿ ಆ ಶಾಪವನ್ನು ತೆಗೆದು ಮಂತ್ರವನ್ನು ಯಾರು ಪ್ರಯೋಗಿಸುತ್ತಾರೆಯೋ ಜಪಿಸುತ್ತಾರೆಯೋ ಅಂಥವರಿಗೆ ಮಾತ್ರ ಆ ಮಂತ್ರ ಸಿದ್ಧಿಸ್ತದೆ ಅಂತ ಹೇಳಿ ಇರಿ ಆದರೆ ವಿಷ್ಣು ಸಹಸಾನ ದುರ್ಗಾಸಪ್ತಶತಿ ದುರ್ಗಾಸಪ್ತಶತಿಗೂ ಕೂಡ ಅದರಲ್ಲಿ ಮತಾಂತರ ಒಂದು ಮತ ಹೇಳ್ತದೆ ಒಬ್ಬ ಕೆಲವು ವಿದ್ವಾಂಸರ ಮತದಂತೆ ದುರ್ಗಾಸಪ್ತಶತಿಯು ಕೂಡ ಶಪಿತ ಅಂದರೆ ಅದಕ್ಕೂ ಕೂಡ ಶಾಪ ಇದೆ ಕೆಲವು ವಿದ್ವಾಂಸರ ಮತದಂತೆ ದುರ್ಗಾಸಪ್ತಶತಿಗೆ ಯಾವುದೇ ಶಾಪವಿಲ್ಲ ಅದನ್ನು ಹಾಗೆಯೇ ಶಾಪೋದ್ಧಾರ ಮಾಡದೆಯೇ ಪಠಿಸಿದ್ರೂ ಕೂಡ ಅದು ಅದರ ನಿಷ್ಕಿ ನಿಷ್ಠೀಲನ ಮಾಡಲೇಬೇಕು ಅರ್ಗಲ ಪಠಿಸಲೇಬೇಕು ಇದೆಲ್ಲ ಮಾಡಿದಾಗ ಅದು ಸಿದ್ಧಿಯಾಗ್ತದೆ ಎಂಬುದು ಇನ್ನೊಂದು ವಿದ್ವಾಂಸರ ಇನ್ನೊಂದು ಕೆಲವು ವಿದ್ವಾಂಸರ ಅಭಿಪ್ರಾಯ ಅದೇನೇ ಇಲ್ಲಿ ಈಗ ಈ ಮೇಲೆ ಹೇಳಿದಂತಹ ನಲವತ್ತೇಳು ಮಂತ್ರದ ದೋಷವನ್ನು ಇಲ್ಲಿ ಹತ್ತು ಸಂಸ್ಕಾರಗಳನ್ನು ಮಾಡುವುದರೊಂದಿಗೆ ಆ ಮಂತ್ರವನ್ನು ಶುದ್ಧ ಮಾಡಬಹುದಂತೆ ಅದೇನು ಸಂಸ್ಕಾರಗಳು ಅಂತ ಹೇಳಿದ್ರೆ ಜನನ ಜೀವನ ತಾಡನ ಬೋಧನ ಅಭಿಷೇಕ ವಿಮಲೀಕರಣ ಆತ್ಯಾಯನ ತರ್ಪಣ ದೀಪನ ಗುಪ್ತಿ ಹೀಗೆ ಈ ಹತ್ತು ಸಂಸ್ಕಾರ ಇದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇದೆಲ್ಲ ಇದಕ್ಕೂ ಡೀಟೇಲ್ಸ್ ಬೇಕಾದರೆ ಗುರುಗಳನ್ನೇ ಹೋಗಿ ಕೇಳಬೇಕು ಅಲ್ಲಿ ಪ್ರಯೋಗ ಮಾಡೋದಲ್ಲ ಕೇವಲ ನಿಮ್ಮ ಕುತೂಲಕ್ಕೋಸ್ಕರ ಇಲ್ಲಿ ಹೇಳ್ತಾ ಹೇಳ್ತಾ ಇದ್ದೀನಿ ಅವರು ಇನ್ನು ಬೇರೆದಕ್ಕಲ್ಲ ಈ ಹತ್ತು ಸಂಸ್ಕಾರಗಳನ್ನು ಯಾವಾಗ ಒಂದು ಮಂತ್ರದಲ್ಲಿ ನಾವು ಮಾಡ್ತೇವೆಯೋ ಸಿದ್ಧಿಸಿಕೊಳ್ಳಬೇಕಾದ ಮಂತ್ರದಲ್ಲಿ ನಾವು ಮಾಡ್ತೇವೆಯೋ ಆಗ ಮಾತ್ರ ಆ ಮಂತ್ರ ಅಂತಕ್ಕಂಥದ್ದು ಆ ಮಂತ್ರಿಗೆ ಸಿದ್ಧಿಸ್ತದೆ ಮತ್ತು ಈ ಮಂತ್ರದಲ್ಲಿ ಈ ಮಂತ್ರ ಸಿದ್ಧಿ ಆಗ್ತದೆಯೋ ಇಲ್ಲವೋ ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಚಿಹ್ನೆಗಳಿದೆ ಏನಪ್ಪಾ ಅಂತ ಹೇಳಿದ್ರೆ ವಕ್ರತುಂಡ ಕಲ್ಪ ಅನ್ನುವಂಥ ಒಂದು ತಂತ್ರದ ಪುಸ್ತಕದಲ್ಲಿ ಹೇಳ್ತಾರೆ ಚಿತ್ತಪ್ಪಸಾದೋ ಮನಸಶ್ಚ ತುಷ್ಟಿ ಅಲ್ಪಾಶಿತ ಸ್ವಪ್ನ ಪರಾನ್ಮುಖತ್ವ ಸ್ವಪ್ನೆ ಪ್ರತಾಪತ್ವ ಫಲಂಭಿ ಸಿದ್ಧಸ್ಯ ಚಿಹ್ನಾ ಸದ್ಯ ಈ ಮೇಲೆ ಹೇಳಿದಂತಹ ಚಿಹ್ನೆಗಳು ಅವನಿಗೆ ಉಂಟಾದರೆ ಸದ್ಯದಲ್ಲೇ ಅವನಿಗೆ ಆ ಮಂತ್ರ ಸಿದ್ಧಿಸ್ತದೆ ಅಂತ ತಿಳ್ಕೊಳ್ಬೇಕು ಪ್ರತಿಯೊಂದಕ್ಕೂ ಕೂಡ ನಿಮಿತ್ತ ಅಂತ ಹೇಳ್ತಾರೆ ನಾವು ಸಾಮಾನ್ಯವಾಗಿ ಶಕುನ ಅಂತ ಕೇಳ್ಬೇಕು ನಿಮಿತ್ತಗಳು ಅಂತ ಅದು ನಿಮಿತ್ತ ಶಾಸ್ತ್ರ ಅಂತ ಹೇಳಿಬಿಟ್ಟೆ ಇದೆ ಯೋ ನಮ್ಮ ಶಾಸ್ತ್ರ ಅತ್ಯಂತ ವಿಸ್ತೃತ ಶಾಸ್ತ್ರ ಅದರಲ್ಲಿರ್ತಕ್ಕ ಈಗೆಲ್ಲ ನಷ್ಟವಾಗಿದೆ ಎಲ್ಲ ನಷ್ಟ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಈ ಅಷ್ಟಮಂಗಲ ಪ್ರಶ್ನೆ ಅಂದರೆ ಹಾಗೆ ನೀವೆಲ್ಲ ಕೇಳಿರ್ಬೋದು ಅದು ಕಡೆಯಲ್ಲ ಅಷ್ಟಮಂಗಲ ಪ್ರಶ್ನೆಯಲ್ಲೂ ವಿದ್ವಾಂಸರಿಂದ ರಾಮಕೃಷ್ಣ ಪಟ್ಬಿಡ್ತೀವಿ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಅದಕ್ಕೆ ಅದು ನಿಮಿತ್ತವನ್ನು ಉಪಯೋಗಿ ನೀವು ನಿಮ್ಮ ನೀವು ಪ್ರತಿದಿವ ಮನೆಯಿಂದ ಆಫೀಸ್ಗೆ ಹೋಗ್ತೀರ ಈಗ ಮನೆಯಿಂದ ಎದ್ದ ತಕ್ಷಣ ಮತ್ತು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಏನೇನು ನಿಮಗೆ ದಾರಿಯಲ್ಲಿ ಸಿಗ್ತದೆ ಅದೆಲ್ಲ ನಿಮಿತ್ತ ಬರುತ್ತೆ ಅದನ್ನು ಇಟ್ಟುಕೊಂಡು ಅವರು ಅಷ್ಟಮಂಗಲ ಒಂದು ಇದು ಹಾಕಿ ಅದರಲ್ಲಿ ನಿಮಗೆ ಇಂಥ ಫಲವೆ ಅಂತ ಹೇಳಿ ಗ್ಯಾರಂಟಿಯಾಗಿರ್ತಾರೆ ಪ್ರತಿಯೊಂದು ಕೂಡ ಅದೊಂದು ಆ ನಿಯಂತ್ರಿತ ಡಿಸೈನ್ ಅಂತ ಹೇಳಿದ್ರೆ ಆ ಥಿಯರಿ ಆ ಡಿಸೈನ್ ಥಿಯರಿ ಅಂತ ಹೇಳಿ ಹೇಳ್ತೇವೆ ಪ್ರತಿಯೊಂದು ಅದು ಹಾಗೆ ಹಾಗೆ ಅಚ್ಚುಕಟ್ಟಾಗಿ ನಿಯಂತ್ರಿತ ಹಾಗಾಗಿ ಆಗಬೇಕು ನೀವು ಎದ್ದ ಮೇಲಿಂದ ನೀವು ಆಫೀಸ್ಗೆ ಹೋಗುವ ತನಕ ಅಥವಾ ಆಫೀಸ್ನಿಂದ ಮನೆಗೆ ಬಂದು ಹಾಸಿಗೆಯಲ್ಲಿ ನಿದ್ರೆ ಮಾಡೋ ತನಕ ಏನೇನು ಅದು ಏನೇನು ಉಂಟಾಗ್ತದೆ ಆ ಎಲ್ಲ ನಿಮ್ಮ ಜೀವನ ಜೊತೆಗೆ ಅದಕ್ಕೆ ಆ ಜೋಡಣೆ ಸಂಬಂಧ ಇದೆ ಆ ಸಂಬಂಧವನ್ನು ಉಪಯೋಗಿಸಿ ಆ ಫಲವನ್ನು ಹೇಳ್ತಾರೆ ಅಷ್ಟಮಂಡ ಹಾಗೆ ಇಲ್ಲೂ ಕೂಡ ಆ ಮಂತ್ರಿ ಯಾರು ಜಾಪಕ ಇರ್ತಾನೆ ಅವನು ಜಪ ಮಾಡ್ತಾ ಮಾಡ್ತಾ ಇರುವಾಗ ಈ ಕೆಲವು ಇದು ಚಿತ್ತ ಪ್ರಸಾದ ಚಿತ್ತಪ್ರಸಾದ ಅಂತ ಹೇಳಿದ್ರೆ ಚಿತ್ತ ಅಂದ್ರೆ ಏನು ಆ ಒಂದು ಮನಸ್ಸಿನ ಯಾವ ಮನಸ್ಸು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹರಿದು ಹೋಗಿ ಆ ವಸ್ತುವಿನ ಆಕಾರವನ್ನು ತಾಳ್ತಾರೆಯೋ ಅದೇ ಚಿತ್ತ ಚಿತ್ತ ಪ್ರಸಾದ ಅಂತ ಹೇಳಿದ್ರೆ ಅವನ ಮನಸ್ಸು ಅಥವಾ ಚಿತ್ತ ಅಂತಕ್ಕಂಥದ್ದು ಚಿತ್ತ ವೃತ್ತಿ ಅಂತಕ್ಕಂಥದ್ದು ಅಲ್ಲಿ ಓಡಾಡುವುದು ಇರು ಇರುವುದಿಲ್ಲ ಪ್ರಸಾದ ಪ್ರಸಾದ ಅಂದ್ರೆ ಅದೇ ತಿನ್ನುವುದು ಮಾತ್ರ ಪ್ರಸಾದ ಅಲ್ಲ ಪ್ರಸಾದ ಅಂದ್ರೆ ಪ್ರಸನ್ನವಾಗುತ್ತೆ ಅಂತ ಪ್ರಸನ್ನ ಅಂದ್ರೆ ಏನು ಅದು ಒಂದು ಸರಿ ಪ್ರಸನ್ನವಾದ್ರೆ ಇನ್ನೊಂದು ಕಡೆ ಹೋಗುವುದಿಲ್ಲ ಅಲ್ಲೇ ಇರ್ತದೆ ಅಂತ ಚಿತ್ತ ಅಂತಕ್ಕಂಥದ್ದು ಸ್ಥಿರವಾಗ್ತದೆ ಚಿತ್ತ ವೃತ್ತಿ ನಿರೋಧವಾಗ್ತದೆ ಯೋಗದ ಭಾಷೆಯಲ್ಲಿ ಪರಿಭಾಷೆಯಲ್ಲಿ ಹೇಳ್ಬೇಕು ಚಿತ್ತ ವೃತ್ತಿ ನಿರೋಧವಾಗ್ತದೆ ಮನಸ್ಸಷ್ಟ ತುಷ್ಟಿ ಮನಸ್ಸಿನ ಕೆಲಸ ಏನು ಗೊತ್ತಾ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ ಇದು ಮನಸ್ಸಿನ ಕೆಲಸ ಸಂಕಲ್ಪ ಅಂತ ಹೇಳಿದ್ರೆ ಇದನ್ನು ಮಾಡಬೇಕು ನಾಳೆ ಅದನ್ನು ಮಾಡಬೇಕು ನಾಡಿದ್ದು ಅದನ್ನು ಮಾಡಬೇಕು ಆ ಪಾರಾಯಣ ಮಾಡಬೇಕು ಆ ಒಂದು ಮಾರ್ಕೆಟ್ಗೆ ಹೋಗ್ಬೇಕು ಇದು ಮಾಡಬೇಕು ಏನೋ ಒಂದು ಅದು ಮನಸ್ಸಿನಲ್ಲಿ ಪ್ಲ್ಯಾನ್ ಹಾಕ್ತಾ ಇರ್ತಲ್ಲ ಅದು ಸಂಕಲ್ಪ ವಿಕಲ್ಪ ಅಂದರೆ ಅದನ್ನು ಅನುಸರಿಸ್ಕೊಂಡು ಅದು ಇನ್ನೇನೇನೋ ಪ್ಲ್ಯಾನ್ ಹಾಕತ್ತಲ್ಲ ಹಾಗೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಇನ್ನೇನೇನು ಮಾಡಬೇಕು ಸ್ಟ್ರಾಟಜಿ ಅದು ವಿಕಲ್ಪ ಇದು ನಿಂತು ಹೋಗುತ್ತೆ ಡೇಂಜರಸ್ ಜಾಪಕನಿಗೆ ಇದು ನಿಂತು ಹೋಗುತ್ತೆ ಮನಸ್ಸಿನ ಆ ಕೆಲಸ ಪ್ಲ್ಯಾನ್ ಮಾಡೋದೇ ಇಲ್ಲ ಅಂತ ಯಾಕೆ ಅಂದರೆ ಅಲ್ಲಿ ಭಗವಂತ ಮಾಡ್ತಾ ಇರ್ತಾನೆ ಜಾಪಕನಿಗೆ ಅಥವಾ ಮಂತ್ರಿಗೆ ಭಗವಂತನೇ ಪ್ಲ್ಯಾನ್ ಮಾಡೋದು ಸುಮ್ಮನೆ ನಡ್ಕೊಂಡು ಹೋಗುತ್ತಾನ ಅಷ್ಟೇ ಮನಸ್ ಮನಸ್ಸಷ್ಟೇ ತುಷ್ಟಿ ನಂತರ ಅಲ್ವಾಶಿಲ ಅವನ ಊಟ ಕಡಿಮೆ ಆಗ್ತದೆ ತಂದಿಂತಾನೆ ಅವನ ಊಟ ಏನು ಇಂಟೇಕೆ ನಿಮಗೆಯೋ ತೆಗೆದುಕೊಳ್ಳುವಂತಹ ಆಹಾರ ಕಡಿಮೆ ಆಗ್ತದೆ ಇಚ್ಛೆ ಇರುವುದಿಲ್ಲ ಇದು ರೋಗದಿಂದ ಬರ್ತಕ್ಕಂತಹ ಇದಲ್ಲ ರೋಗದಲ್ಲೂ ಕೂಡ ಇದು ತುಂಬ ನಾವು ಸೂಕ್ಷ್ಮವಾಗಿ ಇದು ಮಾಡ್ಬೇಕು ಏನೋ ನಿಷ್ಕರ್ಷ ಮಾಡಬೇಕು ಡಿಸ್ಕ್ರಿಮಿನೇಟ್ ಮಾಡೋದು ಕೆಲವೊಂದು ರೋಗ ಬಂದಾಗಲೂ ಕೂಡ ಏನು ಹೊಟ್ಟೆಯೇ ಹಸಿವೆ ಆಗ್ತಾ ಇರಲಿಲ್ಲ ಅಂದರೆ ಏನು ಇವನಿಗೆ ಸಿದ್ಧಿ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಅದು ಅಗ್ನಿಮಾನ್ಯದಿಂದಾಗಿ ಉಂಟಾಗ್ಬೋದು ಅಜೀರ್ಣದಿಂದಾಗಿ ಉಂಟಾಗಬಹುದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಚೆನ್ನಾಗಿ ಇರುವಾಗಲೇ ಹೊಟ್ಟೆ ಚೆನ್ನಾಗಿ ಜೀರ್ಣ ಮಾಡುವಂತಹ ಶಕ್ತಿ ಇರುವಾಗಲೇ ಅವನಿಗೆ ಆಹಾರದಲ್ಲಿ ರುಚಿಯೇ ಇರೋದಿಲ್ಲ ಹೊಟ್ಟೆಗೆ ಏನು ಬೇಕು ಅನಿಸೋದಿಲ್ಲ ಯಾಕೆಂದರೆ ಅವನ ಶರೀರ ಹಘುರವಾಗ್ತದೆ ಸತ್ವಮಯ ಮಾತ್ರ ಸತ್ವಮಯ ಏನೋ ಒಂಥರ ಲೈಟಾಗಿರುತ್ತೆ ಅವನು ಶರೀರ ಲೈಟಾಗಿರುತ್ತೆ ಸ್ವಿಫ್ಟಾಗಿರುತ್ತೆ ಫಾಸ್ಟಾಗಿರುತ್ತೆ ಏನೋ ಒಂಥರ ಗಾಡಿಯಲ್ಲಿ ತೇರ್ತಾ ಇದ್ದ ಕೇಳ್ತ ಅಲ್ಪಾಶಿತ ನಂತರ ಸ್ವಪ್ನ ಪರಾಮುಖತ್ವ ನಿದ್ರೆ ಅನ್ನುವುದು ಇರೋದಿಲ್ಲ ಇದು ಇನ್ನೊಂದು ಚಿಂತೆ ಅಂದರೆ ಇದು ಕೂಡ ನಾವು ತಿಳ್ಕೊಳ್ಬೇಕು ಟೆನ್ಷನಿಂದ ನಿದ್ರಾವಲಂಬನ ಆಗ್ತಾನಲ್ಲ ಒಂದಿಷ್ಟು ಮಾತ್ರೆ ಹೀಗೆ ತೆಗೆದುಕೊಂಡು ಒಂದು ಕೆ ಜಿ ಮಾತ್ರೆ ನಿದ್ರೆಗೆ ಹೋಗುವಂಥ ಪ್ರಯತ್ನ ಮಾಡ್ತಾರಲ್ಲ ಆತಾರಲ್ಲ ನಿದ್ರೆ ಬೇಕು ಅಂತ ಅನಿಸಲಿಲ್ಲ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರ ಸ್ವಾಮಿ ಬ್ರಹ್ಮಾನಂದ ನಮ್ಮ ರಾಮಕೃಷ್ಣ ಮಿಷನಿನ ಪ್ರಥಮ ಅಧ್ಯಕ್ಷರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು ಆದಂತಹ ಸ್ವಾಮಿ ಬ್ರಹ್ಮಾನಂದಜಿ ಈ ಜಪಯೋಗದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ ಜೀವನ ನೋಡಿದ್ರೆ ಗೊತ್ತಾಗ್ತಾರೆ ಸ್ವಪ್ನ ಪರಾಖತ್ವ ನಿದ್ರೆ ಅಂತೂ ಇಲ್ಲ ಅವ್ರಿಗೆ ಎಲ್ಲೋ ಚಿಂಚಿತ್ ಸುಮ್ಮನೆ ಹೀಗೆ ಬೆಕ್ಕಿ ನಿದ್ದೆ ಮಾಡಿ ಮಾಡ್ತಾರೆ ಚಕ್ಕ ಅಲ್ಲಿ ಎಚ್ಚರ ಹೇಳು ಜಪ ಮಾಡು ಶಿಷ್ಯರಿಗೆ ಹೇಳ ನಿದ್ರೆ ಬೇಕು ಅಂತ ಅನಿಸೋದಿಲ್ಲ ನಿದ್ರೆ ಅಂದರೆ ಏನು ದೇಹಕ್ಕೆ ವಿಶ್ರಾಂತಿ ದೇಹವು ವಿಶ್ರಾಂತಿ ಬಯಸ್ತದೆ ಆದರೆ ಈ ಮಂತ್ರಿ ಅಥವಾ ಜಾಪಕನಿಗೆ ತನ್ನಿಂದಾನೇ ವಿಶ್ರಾಂತಿ ಸಿಗ್ತಾ ಇರ್ತದೆ ಟೆನ್ಷನ್ನೇ ಇರುವುದಿಲ್ಲ ಅದು ತನ್ನಿಂದಾನೇ ವಿಶ್ರಾಂತಿ ಸಿಗ್ತಾ ಇರ್ತದೆ ಮನಸ್ಸು ದೇಹ ಹಗುರವಾಗುತ್ತೆ ಹಾಗೆಯ ನಿದ್ರೆ ಅತ್ಯಂತ ಕಡಿಮೆ ಆಗ್ತದೆ ಸ್ವಪ್ನ ಪರಾಮುಖತ್ವ ಸ್ವಪ್ನೆ ಪ್ರಪಾ ಪಕ್ವ ಫಲಂ ಭವಂತಿ ಸಿದ್ಧಸ ಚಿಹ್ನಾನಿ ಭಗವಂತಿಸ ಒಂದು ವೇಳೆ ಅವನು ಸ್ವಪ್ನದಲ್ಲಿ ಈ ಎರಡನ್ನ ನೋಡಿದರೆ ಏನು ಅಂತ ಹೇಳಿದ್ರೆ ಪ್ರಪಾ ಜಲಾಶಯ ಒಂದು ಜಲಾಶಯ ಅವನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತು ಕೊಳ ಅಥವಾ ಜಲಾಶಯ ಅವನಿಗೆ ಕಾಣಿಸ್ಕೊಳ್ತು ಅಥವಾ ಪಕ್ವ ಪಕ್ವವಾಗಿರತಕ್ಕಂಥ ಹಣ್ಣು ಯಾವುದೋ ಮಾವಿನ ಹಣ್ಣು ಅಥವಾ ಯಾವುದು ಹಣ್ಣಾಗಿದ್ದ ಹಣ್ಣಾಗಿರುವಂತಹ ಆ ಒಂದು ಫಲವನ್ನ ಅವನ ಸ್ವಪ್ನದಲ್ಲಿ ಕಂಡ್ರೆ ಇನ್ನೇನು ಶೀಘ್ರದಲ್ಲಿ ಆ ಸಿದ್ಧಿ ಅವನ ಕೈಗೆ ಬರ್ತದೆ ಒಂದಾಗಿ ಚಿಹ್ನೆಗಳು ನಿಮಿತ್ತ ಅಂತ ಹಾಗೆ ಈ ಸಿದ್ಧಿ ಆದ ನಂತರ ಹೇಗಿರುತ್ತದೆ ಅಂತ ಹೇಳಿದ್ರೆ ಅವನಿಗೆ ಆ ಸಿದ್ಧಿಯ ಮುಖ ಇರ್ತದೆ ಬಾಯಿ ಆ ಸಿದ್ಧಿ ಇನ್ನೇನು ಆಗ್ತಾ ಇರ್ತದೆ ಹಾಗೆ ಹೇಗೆ ಅವನಿಗೆ ಅನುಭವ ಆಗ್ತದೆ ಅಂತ ಹೇಳಿದ್ರೆ ಜ್ಯೋತಿ ಸ್ಪಶ್ಯತಿ ಸರ್ವತ್ರ ಶರೀರ ಪ್ರಕಾಶಯೋಗ ನಿಜಂ ಶರೀರಂ ಅಥವಾ ದೇವತಾಮಯಮೇವಚ ಏನ್ ನೋಡ್ತಾನವನು ಸರ್ವತ್ರ ಜ್ಯೋತಿಷ್ಪಶು ಎಲ್ಲ ಕಡೆ ಬೆಳಕಿನಿಂದ ತುಂಬಿದೆ ಅವನು ಏನು ಮರ ಮನೆ ಮಠ ಮನುಷ್ಯರು ಏನು ಕಾಣಿಸೋದಿಲ್ಲ ಅವನಿಗೆ ಎಲ್ಲ ಸುಮ್ಮನೆ ಬೆಳಕಿನಿಂದ ತುಂಬಿ ಹೋಗಿದೆ ಅವನಿಗೆ ಬೆಳಕಿನಿಂದ ತುಂಬಿ ಹೋಗಿದೆ ಹಾಗೆ ಕಾಣಿಸುತ್ತ ಅವನು ನಂತರ ತನ್ನ ಶರೀರ ಏನೋ ಒಂಥರ ತೇಜೋಮಯವಾಗಿರುವಂತ ಕಾಣಿಸ್ಬೋದು ಬೆಳಕಿನಿಂದಲೇ ಈ ಶರೀರ ಏನು ಉಂಟಾಗಿದೆಯೋ ನನ್ನ ಶರೀರ ಬೆಳಕಿನಿಂದಲೇ ಉಂಟಾಗಿದೆಯೋ ಏನೋ ಅಂತ ಅವನು ನೋಡ್ತಾನೆ ಶರೀರದಲ್ಲಿ ಬೆಳಕು ಸುಮ್ಮನೆ ಹೊರಗೆ ಬರ್ತಾ ಇರುತ್ತೆ ಹಾಗೆ ಭಾಸವಾಗುತ್ತೆ ನಂತರ ನಿಜಂ ಶರೀರಂ ಅಥವಾ ದೇವತಾಮಯಂ ಏವ ಅಥವಾ ತನ್ನ ಶರೀರವು ದೇವತಾಮಯ ಶರೀರವಾಗಿರುವಂತೆ ಅವನಿಗೆ ಭಾಸವಾಗುತ್ತೆ ತಾನು ದೇವತೆಯೂ ಆಗಿದ್ದೇನೆಯೋ ಶ್ರೀರಾಮಕೃಷ್ಣು ತನ್ನ ಅಳಿಯನಿಗೆ ಸೋದರನಿಗೆ ಒಂದು ಸ್ಪರ್ಶಮುಖಿಯನ್ನು ಯಾವ ಒಂದು ಅನುಭವವನ್ನು ಮಾಡಿಸ್ಕೊಡ್ತಾರೆ ನಿಮಗೆ ಓದಿದ್ರೆ ಶ್ರೀರಾಮಕೃಷ್ಣ ಜೀವನ ಒದ್ದು ಯಾವಾಗ ಮುಟ್ಟತಾನೀಯ ತಕ್ಷಣ ಕೂತ್ಕೊಳ್ತಾನ ಯಾಕೆ ಏನು ಭಾಸವಾಗುತ್ತೆ ಅಂತ ಹೇಳಿದ್ರೆ ಹೃದಯನಿಗೆ ಏನೋ ಒಂದು ಎರಡು ರೊಕ್ಕ ಬಂದಿರುವಾಗೆ ಈ ಭೂಮಿಯಿಂದ ಮೇಲಕ್ಕೆ ನಾವು ಏನೋ ಒಂಥರ ಹಾರ್ತಾ ಇರುವಾಗೆ ನಡಿತಾ ಇಲ್ಲ ಹಾರ್ತಾ ಇರುವಾಗ ಅಷ್ಟು ಲೈಟ್ ವೈಟ್ ಇಡೀ ಶರೀರ ತೇಜೋಮಯ ಮುಂದಿರತಕ್ಕಂಥ ಶ್ರೀರಾಮಕೃಷ್ಣ ಶರೀರವು ತೇಜೋಮಯ ಓ ಮಾ ನಾವು ಸಾಧಾರಣರಲ್ಲ ಕಣೋ ಬಾರೋ ಇಡೀ ಲೋಕಕ್ಕೆ ಸಾರು ಕೊಡೋಣ ನಾವು ಯಾರು ಅಂತ ಅಂತ ತಕ್ಷಣ ಅವರು ಬೈತಾರೆ ಅವರು ಹೇಗೆ ಕೂತ್ಕೊಂಡು ನೀನು ನೀನು ಇಷ್ಟೇ ಇಷ್ಟಕ್ಕೆಲ್ಲ ನೀನು ಹಾರಾಡ್ತೇಲ್ಲ ನಾನು ಪ್ರತಿ ನಿಮಿಷವೂ ಕೂಡ ಎಷ್ಟೋ ದರ್ಶನಗಳು ನನ್ನ ಈ ರೀತಿ ಆಗ್ತಾ ಇರುತ್ತೆ ನಾನೇನು ಹಾರಾಡ್ತೀನಿ ನಾನು ಕೂತ್ಕೊ ಅಂತ ಹೇಳಿ ಮುಟ್ಬಿಡ್ತಾರೆ ಸರ್ ತಪಕ್ಕಂತ ಪುನರ್ ಮೋಸಿಕೋಗುವ ಅದು ಕೃಪಾ ಸಿದ್ಧಿ ಅಂತ ಹೇಳ್ತಾರೆ ಕೃಪಾ ಸಿದ್ಧಿ ಆ ವ್ಯಕ್ತಿಯಲ್ಲಿ ಯೋಗ್ಯತೆ ಇಲ್ಲದೆ ಹೋದರೂ ಕೂಡ ಗುರುವಿನ ಕೃಪೆಯಿಂದ ಅವನು ಆ ಸಿದ್ಧಿಯನ್ನು ಅನುಭವಿಸ್ತಾನೆ ಆ ಒಂದು ಕ್ಷಣದಲ್ಲಿ ಅದು ಜಾಸ್ತಿ ಬರೋದಿಲ್ಲ ಪುನಃ ಯಥಾ ಮನುಷ್ಯ ಆಮೇಲೆ ಯಥಾ ಪ್ರಕಾರ ಅದೇ ಸಂಸಾರದೂ ಇರ್ತಾನೆ ಅತ್ಯಂತ ಸಂಸಾರಿಯಾಗಿದ್ದ ಕೊನೆಯವರೆಗೂ ಇದು ಕೆಲವೊಂದು ಆ ಒಂದು ಏನು ಹೇಳ್ತಾರೆ ಈ ಮಂತ್ರದ ಸಿದ್ಧಿಯ ಕುರಿತಾದಂತಹ ಕೆಲವೊಂದು ವಿಚಾರ ಇನ್ನು ನ ಪಂಚರಾತ್ರದಲ್ಲಿ ಕೆಲವೊಂದು ವಿಷಯ ಹೇಗೆ ಅವನಿಗೆ ಯಾವ ಅನುಭವ ಆಗ್ತದೆ ಈ ಮಂತ್ರದಿಂದ ಯಾವ ಅನುಭವವಾಗ್ತದೆ ಅನ್ನೋದು ನಾನಾಶ್ಚರ್ಯಾದಿ ಹೃದಯ ಮಂತ್ರಸಿದ್ಧಿ ಮಯಾನ್ವಿ ವೈ ಅನ್ಯಾಂಧಪ್ರಧಾನ್ಯಾಶು ಪ್ರತ್ಯಕ್ಷೇಣ ವಹಿಸ್ತದಾ ಯಾವ ಮಂತ್ರ ಮಂತ್ರದಲ್ಲಿ ಇನ್ನೇನು ಸಿದ್ಧಿ ಆಗ್ತದೆಯೋ ಅವನಿಗೆ ಅನೇಕ ಆಚಾರ್ಯರುಗಳು ಅವನಿಗೆ ಕಾಣಿಸ್ಕೊಳ್ತಾರೆ ಅನೇಕ ಆಚಾರ್ಯರು ಗುರುಗಳು ಬೇರೆ ಧರ್ಮದ ಗುರುಗಳಾಗ್ಬೋದು ಅಥ್ವಾ ಬೇರೆ ಬೇರೆ ಆ ಪಂಥದಲ್ಲಿ ಇರತಕ್ಕಂಥ ಗುರುಗಳಾಗ್ಬೋದು ಕಾಣಿಸ್ಕೊಡ್ತಾರೆ ಹಾಗೆ ಆನಂದಪ್ರದರಾದಂತಹ ಅನೇಕ ಗುರುಗಳು ಕೂಡ ಆನಂದವನ್ನು ನೀಡ್ತಾ ಅವನಿಗೆ ಕಾಣಿಸ್ಕೊಡ್ತಾರೆ ಹೊರಗಡೆ ತನ್ನ ದೇಹದಿಂದಲೇ ಹೊರಗಡೆ ಬರ್ತಾ ಇರುವಾಗ ಕಾಣಿಸ್ಕೊಡ್ತಾರೆ ಜಡಿತು ಕ್ಷಣ ವಿಪ್ರ ಕ್ಷಣಮಸ್ತಿ ಪ್ರಹರ್ಷಿತ ಕೆಲವೊಮ್ಮೆ ಹೊರಗಿನಿಂದ ನೋಡ್ತಾನೆ ತನ್ನ ದೇಹ ಏನೋ ಜಡದ ರೀತಿಯಲ್ಲಿದೆ ಎಂಬುದಾಗಿ ಅವನಿಗೆ ದರ್ಶನವಾಗುತ್ತೆ ಇನ್ನೊಂದು ಇನ್ನೊಂದು ಬಾರಿ ಅವನಿಗೆ ಕಾಣಿಸುತ್ತೆ ತಮ್ಮ ಇಡೀ ದೇಹ ಚೈತನ್ಯಮಯವಾಗಿದೆ ಎಂಬ ಮತ್ತೆ ಏನೋ ಒಂದು ಆನಂದ ತನ್ನಲ್ಲಿ ತುಂಬಿಕೊಂಡಿದೆ ಎಂಬುದಾಗಿ ಅವನಿಗೆ ಆ ಅನುಭವಕ್ಕೆ ಬರ್ತದೆ ಕ್ಷಣಂ ದು ನಿರ್ಘೋಷಂ ಶೃಣೋತ್ತಿ ಅಸ್ಯಾಂತರಿಕ್ಷತಃ ಇನ್ನೊಂದು ಕ್ಷಣ ಅವನಿಗೆ ಇಡೀ ಈ ಆಕಾಶದಲ್ಲಿ ದುಂದುಬಿ ಈ ದುಂದುಬಿ ಅಂದರೆ ಬೇರಿ ಆ ಬೇರಿಯ ಶಬ್ದ ಕೇಳಿಸುತ್ತಂತೆ ಇದು ಅನಾಥದ ಧ್ವನಿ ಅಂತ ಹೇಳ್ತಾರೆ ಕೆಲವೊಮ್ಮೆ ಬೇರ್ಯ ಕೆಲವೊಮ್ಮೆ ಡಮರು ಕೆಲವೊಮ್ಮೆ ವೇಣು ಕೆಲವೊಮ್ಮೆ ಘಂಟ ಈ ರೀತಿ ಬಡಿಯಾಗಿರ್ತಕ್ಕಂಥ ಈ ಗಂಟೆ ಬಡಿದು ಬಡಿದು ಬರ್ತಕ್ಕಂತಹ ಶಬ್ದ ಆದರೆ ಅದು ಅನಾಹತ ಆಹತ ಅಂದರೆ ಎರಡು ವಸ್ತು ತಾಗಿ ಬರ್ತಕ್ಕಂಥದ್ದು ಅನಾಹತ ಅಂತ ಹೇಳಿದ್ರೆ ಎರಡು ವಸ್ತುಗಳು ತಾಗದೇ ಅದಾಗದೆ ಉತ್ಪತ್ತಿ ಆಗತಕ್ಕಂತಹ ಶಬ್ದಗಳು ಅಂತಹ ಶಬ್ದ ಅವನಿಗೆ ಕೇಳ್ಬರ್ತದೆ ಅದೆಲ್ಲ ಚಿಂತೆಗಳು ಕ್ಷಣಂಚ ಮಧುರಂ ವಾದ್ಯಂ ನಾನಾಗತಿ ಸಮನ್ವಿತ ಅನೇಕ ದಿವ್ಯ ಸಂಗೀತವನ್ನು ಅವನು ಕೇಳ್ತಾನೆ ಅನೇಕ ದಿವ್ಯವಾದಂತಹ ಸಂಗೀತಗಳು ದಿವ್ಯವಾದಂತಹ ಈ ಇನ್ಸ್ಟ್ರೂಮೆಂಟ್ಸ್ ಏನಿದೆಯೋ ಅದು ಅವನಿಗೆ ಕೇಳಿಬರ್ತದೆ ಹಾಗೆ ಆ್ಯತಿ ಕ್ಷಣ ಗಂಧ ಕರ್ಪೂರ ಮೃಗನಾಭಿಜಾ ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಲ್ಲೋ ಒಂದು ಕರ್ಪೂರದ ಸುವಾಸನೆ ಹಾಗೂ ಕಸ್ತೂರಿ ಕಸ್ತೂರಿಯ ಸುವಾಸನೆ ಈ ಎಲ್ಲ ಸುವಾಸನೆಗಳು ಅವನಿಗೆ ಬರ್ತದಂತೆ ಅವನ ಮೂಗಿಗೆ ಬರ್ತದೆ ಉತ್ಪತಂತಂ ಕ್ಷಣಂ ವಾಪಿ ಪಶ್ಯತಿ ಆತ್ಮಾನಂ ಆತ್ಮನಿಯ ಇದ್ದಕ್ಕಿದ್ದ ಹಾಗೆ ತಾನು ಈ ನೆಲದಿಂದ ಮೇಲಕ್ಕೆ ಹೋಗಿ ಏನು ಆಕಾಶದಲ್ಲಿ ಹಾಡ್ತಾ ಇರುವ ಹಾಗೆ ಅವನಿಗೆ ಭಾಸವಾಗ್ತದೆ ಯಾರಿಗೆ ಮಂತ್ರಿ ಅಥವಾ ಜಾಪಕನಿಗ ಚಂದ್ರ ಕಿರಣಕಿರಣಂ ಕ್ಷಣ ಆಲೋಕಯ್ ಆಲೋಕಯೇ ನಬಃ ಇಡೀ ಆಕಾಶವು ಚಂದ್ರ ಸೂರ್ಯ ಇನ್ನಿತರ ಈ ಬೆಳಕಿನ ವಸ್ತುಗಳಿಂದ ತುಂಬಿಕೊಂಡಿರುವಂತೆ ಅವನಿಗೆ ಕಾಣಿಸ್ತದೆ ಗಜ ಗೋ ವೃಷ ನಾದಾಂಶ ಶುಣುಯಾಂಚ ಕ್ಷಣಂ ವಿಜ ಕೆಲವೊಮ್ಮೆ ಆನೆಯ ಗೀಲಿಡುವಂತಹ ಶಬ್ದ ಅವನಿಗೆ ಕಾಣಿಸ್ತದೆ ಝೂ ಅಲ್ಲಿದ್ದಾಗಲ್ಲ ಹಾಗೆ ಝೂವಲ್ಲದೇ ಇರುವಂತಹ ಸಮಯದಲ್ಲೂ ಕೂಡ ಗೋ ಅಂದರೆ ಹಸು ಅಂಬಾ ಅನ್ನುವಂಥ ಒಂದು ಶಬ್ದ ವೃಷ ಗೂಳಿ ಹುಟ್ಟ್ರ ಹಾಕುವಂತಹ ಶಬ್ದ ಮತ್ತೆ ಆನೆ ಗೀಳು ಗೀಳಿಡುವಂತಹ ಶಬ್ದ ಅವ್ನಿಗೆ ಎಲ್ಲಿಂದೂ ಕೇಳಿಬರ್ತದೆ ಜನವಂತವಾದಂತಹ ಮೋಡ ಅದು ವೇಗವಾಗಿ ಆಕಾಶದಲ್ಲಿ ಸುತ್ತುತ್ತಿರುವಂತೆ ಆ ಒಂದು ದರ್ಶನ ಕೂಡ ಅವನಿಗೆ ಆಗ್ತದೆ ತಾರಕಾಣಿ ವಿಚಿತ್ರ ಯೋಗಿನೋ ನವಸಿ ಅನೇಕ ನಕ್ಷತ್ರಗಳು ಆಕಾಶದಲ್ಲಿ ತುಂಬಿಕೊಂಡಿರುವಂತೆ ಅವನಿಗೆ ದರ್ಶನವಾಗ್ತದೆ ಹಾಗೆಯೇ ಅದೇ ಆಕಾಶದಲ್ಲಿ ಯೋಗಿಗಳು ಕೂಡ ಅವನಿಗೆ ಕಾಣಿಸ್ತವೆ ಸಿದ್ಧರು ಅಂತ ನಾವೇನು ಕೇಳ್ತೇವಿಯೋ ಆ ಸಿದ್ಧರು ಕೂಡ ಅವನಿಗೆ ಕಾಣಿಸ್ತಾರೆ ಪಶ್ಯಂತಿ ದಾಹ್ಯಂತಂಚ ಕ್ಷಣಂ ಮಂತ್ರವ್ರತಿ ಸದಾ ಈ ಸೂರ್ಯ ಅತ್ಯಂತ ದೊಡ್ಡದಾಗಿ ಇಡೀ ಆಕಾಶದಲ್ಲಿ ಜ್ವಲಿಸ್ತಾ ಇರುವಂತೆ ಅವನಿಗೆ ಕಾಣಿಸ್ತದೆ ಕ್ಷಣಂ ಕಿಲಕಿಲ ರಾವಂ ಹಂಸ ಬರ್ಹಿವಂ ತಥಾ ಹಂಸ ಹಾಗೆ ನವಿಲುಗುಡ ಆ ಮಧುರವಾದಂತಹ ಕಿಲಕಿಲ ಅನ್ನುವಂತಹ ಶಬ್ದ ಏನಿದೆಯೋ ಅದು ಕೂಡ ಕೇಳಿ ಬರ್ತದೆ ಕ್ಷಣಂ ಮೇಘೋದಯಂ ಪಶ್ಚೇತ್ ಕ್ಷಣ ರಾತ್ರಿ ದಿನೇ ಸತಿ ಇದ್ದಕ್ಕಿದ್ದ ಹಾಗೆ ಮೇಘಗಳು ದಟ್ಟವಾದ ಎಲ್ಲಿಂದೋ ಆ ಆ ಆಕಾಶದ ದಟ್ಟವಾದ ಮೇಘಗಳು ಬಂದು ಹೋಗುವಂತೆ ನಮಗೆ ಆಕಾಂಕ್ಷಿದೆ ಹಾಗೆ ಅತ್ಯಂತ ರಾತ್ರಿಯ ಸಮಯದಲ್ಲೂ ಕೂಡ ದಿನದಂತೆ ನಕಾಶಮಯವಾಗಿ ಇರುವಂತೆ ಕಾಣಿಸ್ತದೆ ಹಾಗೆ ದಿನದಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ಅವನಿಗೆ ಇಡೀ ಕತ್ತಲುಮಯ ಈ ರಾತ್ರಿಮಯವಾಗಿರುವಂತೆ ದಿನ ಇಂತಹ ಹಗಲಿನಲ್ಲೇ ಕೂಡ ಅವನು ಕತ್ತಲಾಗಿರುವಂತೆ ಕಾಣಿಸ್ತದೆ ಈ ಒಂದು ಅನುಭವ ಕೂಡ ಆಗ್ತದೆ ರಾತ್ರೋ ದಿವಸವಲ್ಲೋಕಂ ಸಂಪೂರ್ಣ ಕ್ಷಣ ಬಲೇನ ಪರಿಪೂರ್ಣಶ್ಚ ತೇಜಸ ಭಾಸ್ಕರೋಪವ ದೇಹವನ್ನು ಯಾವ ರೀತಿ ನೋಡ್ತಾನೆ ಅವನು ಅಂದ್ರೆ ಬಲೇನ ಪರಿಪೂರ್ಣಷ್ಟ ಅತ್ಯಂತ ಬಲವ ಬಲವಾನ ಆಗಿ ಈ ಶರೀರ ರೂಪುಗೊಂಡಿದೆ ಅತ್ಯಂತ ಬಲವನ್ನ ಅನುಭವಿಸುತ್ತಾನೆ ದೇಹದಲ್ಲಿ ತೇಜಸ ಭಾಸ್ಕರೋಪಮ ಸೂರ್ಯನಂತೆ ತೇಜಸ್ಸು ಅವನ ಶರೀರದಲ್ಲಿ ಇರುವಂತೆ ಅವನಿಗೆ ಕಂಡು ಅನುಭವಕ್ಕೆ ಬರ್ತವೆ ಪೂರ್ಣೆಯಿಂದ ಸದೃಶ ಕಾಂತಿಯ ಗಮನೇ ಬಿಹಗು ಬಿಹೋಪಮ ಚಂದ್ರನಂತೆ ಕಾಂತಿ ಅವನ ದೇಹಕ್ಕೆ ಬರ್ತದೆ ಶ್ರೀರಾಮಕೃಷ್ಣ ದೇಹವನ್ನು ಹಾಗೆ ವರ್ಣಿಸ್ತಾರೆ ಶಾರದಾ ಅಂತ ಚಂದ್ರನಂತೆ ಆ ಕಾಂತಿ ಸುಮ್ಮನೆ ಹೊರಸೂಸ್ತಾ ಇರುತ್ತೆ ಆ ದೇಹದಿಂದ ಹಾಗೆ ಗಮ ಗಮನೆ ಬಿಹದೋಮ ಅವನು ಹಕ್ಕಿಯಂತೆ ಹಾರತಾ ಇರುವಂತೆ ಅವನಿಗೆ ಭಾಸವಾಗ್ತದೆ ಈ ನಭದಲ್ಲಿ ಆಕಾಶದ ಹಕ್ಕಿಯಂತೆ ಹೋಗ್ತಾ ಇರುವಂತೆ ಭಾಸವಾಗ್ತದೆ ಸಮೇನ ಯುಕ್ತ ಪ್ರೌಢೇನ ಗಾಂಭೀರ್ಯೇನ ಮುಖೇನ ಚ ಸಮಚಿತ್ವ ಅವನಿಗೆ ಬರ್ತದೆ ಸಮಚಿತ್ತ ಮನಸ್ಸು ಸಮಚಿತ್ತವಾಗ್ತದೆ ಪ್ರೌಢ ಬರ್ತದೆ ಅವನು ಪ್ರೌಢಿಮೆ ಆ ಪ್ರೌಢತೆ ಬರ್ತದೆ ಆ ಮನಸ್ಸಿಗೆ ಹಾಗೆ ಗಾಂಭೀರ್ಯ ಬರ್ತದೆ ಆ ಒಂದು ಇಡೀ ವ್ಯಕ್ತಿತ್ವಕ್ಕೆ ಗಾಂಭೀರ್ಯ ಬರ್ತದೆ ಅದಕ್ಕೆ ಸ್ಪಿರಿಚುವಲ್ ಡಿಗ್ನಿಟಿ ಅಂತ ಹೇಳ್ತಾರೆ ಸ್ವಾಮಿ ಯತೀಶ್ವರಂಜಿ ಈ ಪದವನ್ನು ತುಂಬ ಮತ್ತೆ ಮತ್ತೆ ಉಪಯೋಗಿಸೋದು ಡಿಗ್ನಿಟಿ ಆ ಆಧ್ಯಾತ್ಮಿಕ ಗಾಂಭೀರ್ಯ ಆ ವ್ಯಕ್ತಿತ್ವಕ್ಕೆ ಬರ್ತದೆ ಸ್ವಲ್ಪಾಯಾಸೇನ ಸಂವೃತ್ತು ಬಹುನಾಪಿನ ಬಧ್ಯತೆ. ಅವನು ಜಾಸ್ತಿ ಹೊತ್ತು ಎಲ್ಲೂ ಒಂದು ಕಡೆ ಕೂತ್ಕೊಳ್ಳೋದೂ ಇಲ್ಲ ಹಾಗೆ ಜಾಸ್ತಿ ಹೊತ್ತು ಓಡಾಡುವುದೂ ಇಲ್ಲ ಅಂತಹ ಒಂದು ಸ್ಥಿತಿ ಆ ದೇಹಕ್ಕೆ ಬರ್ತದೆ ವಿಣಮೂತ್ರ ಅನಲ್ಪತ್ವಂ ಭವೇತ್ ತಂದ್ರ ಜಯಸ್ತದ ಅವನ ಮಲಮೂತ್ರಗಳು ಏನಿದೆಯೋ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗ್ತಾರೆ ಯಾಕಂದ್ರೆ ಇಡೀ ಆ ಯೋಗಿಗೆ ಆ ಮಲಮೂತ್ರ ಏನಿದೆಯೋ ಸಾಂದ್ರತೆ ಅದು ಕಡಿಮೆ ಆಗ್ತದೆ ಶ್ರೀರಾಮಕೃಷ್ಣ ಹಾಗೆಯೇ ಭವೇ ತಾಂದ್ರ ಜಯಸ್ತನ ನಿದ್ರೆ ಅಂತಕ್ಕಂಥದ್ದು ಅದನ್ನು ಅವನು ಜಯಿಸ್ತಾನೆ ಆ ಒಂದು ಸ್ಥಿತಿಯಲ್ಲಿ ಜಯಿಸ್ತಾನೆ ಜಪಧ್ಯಾನಗತೋ ಮಂತ್ರಿ ನ ಖೇದ್ ಅಧಿಗಚ್ಚರಿ ಯಾರು ಈ ಜಪ ಹಾಗೂ ಧ್ಯಾನಗಳಲ್ಲಿ ರಥವಾಗಿರ್ತಾರೋ ಅವನ ಮನಸ್ಸು ಎಂದಿಗೂ ಕೂಡ ದುಃಖವನ್ನು ಅನುಭವಿಸುವುದಿಲ್ಲ ವಿನಾ ಭೋಜನಪಾನಾಭ್ಯ ಪಕ್ಷ ಮಾಸಾಧಿಕಂ ಮುನಿ ಹದಿನೈದು ದಿವಸ ಊಟ ಮಾಡದೇ ಹೋದರು ಏನೋ ಕುಡಿದೇ ಹೋದರು ಅಥವಾ ತಿಂಗಳುಗಟ್ಟಲೆ ಒಂದು ಎರಡು ತಿಂಗಳು ಅವನಿಗೆ ಊಟ ಹಾಕದೇ ಹೋದರು ಕುಡಿಯಲಿಕ್ಕೆ ನೀರು ಕೊಡದೇ ಹೋದರೂ ಕೂಡ ಅವನು ಕಿಂಚಿತ್ತೂ ಕೂಡ ಆಯಾಸವನ್ನು ಅನುಭವಿಸುವುದಿಲ್ಲ ಆದಿಭಿ ಚಿಹ್ನೈ ಮಹಾವಿಸ್ಮಯಕಾರಿ ಏವಮಾಧೀನ ಚಿಹ್ನಾ ಯದ ಪಶ್ಯತಿ ಮಂತ್ರವಿತ್ತು ಈ ಎಲ್ಲ ಮೇಲೆ ಹೇಳಿದಂತಹ ಚಿಂತೆಗಳು ಯಾವಾಗ ಅವನ ಆ ಶರೀರದಲ್ಲಿ ಅವನಿಗೆ ಅನುಭವಕ್ಕೆ ಬರ್ತದೆಯೋ ಆಗ ಅವನು ತಿಳ್ಕೊಳ್ಬೇಕು ಸಿದ್ಧಿ ಮಂತ್ರಸ್ಯ ಜಾನೀಯ ದೇವತಾಯ ಪ್ರಸನ್ನತಾ ಅವನಿಗೆ ಆ ಮಂತ್ರದೇವತೆ ಪ್ರಸನ್ನವಾಗಿದೆ ಅಂತ ಅವನು ಭಾವಿಸಬೇಕು ತಿಳ್ಕೊಳ್ಬೇಕು ಹಾಗೆ ಈ ಮಂತ್ರಸಿದ್ಧಿ ಅಂತಕ್ಕಂಥದ್ದು ಇನ್ನೇನು ಹತ್ತಿರದಲ್ಲೇ ಇದೆ ಅಂತ ಅವನು ಅನುಭವಕ್ಕೆ ತಂದ್ಕೊಳ್ಬೋದು ತಪೋ ಜಪೆ ದಲಿತಂ ಪ್ರಕುರಿಯಾದ ಜ್ಞಾನ ಲಬ್ಧಗೆ ಇನ್ನು ಮುಂದೆ ಅವನು ಈ ಎಲ್ಲ ಚಿಹ್ನೆಗಳು ಸಿಕ್ಕಿದಾಗ ಉತ್ತೇಜಿತನಾಗಿ ಇನ್ನೂ ಉತ್ಸಾಹದಿಂದ ಅವನು ಜಪವನ್ನು ಅಧಿಕವಾಗಿ ಮಾಡಬೇಕು ಹೀಗೆ ಮಾಡುತ್ತಾ ಆ ಮಂತ್ರ ಚೈತನ್ಯದಿಂದ ಜ್ಞಾನವನ್ನು ಪಡೀಲಿಕ್ಕೆ ಅವನು ಪ್ರಯತ್ನವನ್ನು ಪಡಬೇಕು ಅಂತ ಇಲ್ಲಿ ನಾರದ ಪಂಚರಾತ್ರಲ್ಲಿ ಹೇಳಿದ್ದಾರೆ ಹಾಗೆ ಇನ್ನೊಂದು ಈ ಮಂತ್ರ ಯಾರು ಮಂತ್ರೀಕ್ಷೆ ಪಡೆದಿರ್ತಾರೋ ಅವರಿಗೆ ಅತ್ಯಂತ ಸೂಕ್ತವಾದಂತಹ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ ಒಂದಾದ ತಂತ್ರದಲ್ಲಿ ಅದೇನಪ್ಪಾ ಅಂತ ಹೇಳಿದ್ರೆ ಇದನ್ನ ಎಲ್ಲರೂ ಕಿವಿಗೊಟ್ಟಿ ಕೇಳಬೇಕು ಮಂತ್ರ ಶಕ್ತಸ್ಯ ಪ್ರಥಮ ವತ್ಸರತ್ರಯಂ ಯಾರು ಮಂತ್ರವನ್ನ ಈಕ್ಷೆಯನ್ನಾಗಿ ಪಡ್ಕೊಂಡಿರ್ತಾರೋ ಒಂದು ಸಿದ್ಧಿಯನ್ನು ಪಡಿಬೇಕು ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತಾರೆಯೋ ಪ್ರಥಮ ಮೂರು ವರ್ಷ ವತ್ಸರತ್ರಯಂ ಪ್ರಥಮ ಮೂರು ವರ್ಷ ಜಯಂತೆಯ ಬಹಳ ವಿಘ್ನ ನಿಯತಮ ತಸ್ಯ ನಾರದ ಏ ಎಲ್ಲವೋ ನಾರದನೇ ಅವರಿಗೆ ಪ್ರಥಮ ಮೂರು ವರ್ಷ ಅತ್ಯಂತ ವಿಘ್ನಗಳು ಬರುತ್ತದೆ ಅತ್ಯಂತ ವಿಘ್ನಗಳು ಬರ್ತದೆ ಯಾರಿಗೆ ಇದರ ಅನುಭವ ಆಗಿಲ್ಲವೋ ಅವರು ತಿಳ್ಕೊಳ್ಬೇಕು ಇನ್ನೂ ಅವರು ಮಂತ್ರವನ್ನು ಉಚ್ಚರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಅಂದರೆ ಅವರಿನ್ನೂ ಆರಂಭವನ್ನೂ ಕೂಡ ಮಾಡಿಲ್ಲ ಸರಿಯಾಗಿ ಆರಂಭವನ್ನು ಕೂಡ ಮಾಡಿಲ್ಲ ಅಂತ ತಿಳ್ಕೊಳ್ಬೇಕು ನೋದ್ವೇಗ ಸಾಧಕೆ ಯಾವತ್ ಕರ್ಮಣ ಮನಸಾ ಯದಿ ತೃತೀಯ ವತ್ಸರ ಊರ್ಧ್ವಂ ಸ್ವಯಂ ಸಿದ್ಧ ಮಂತ್ರರಾಟ್ ಈ ಮೂರು ವರ್ಷ ಅತ್ಯಂತ ವಿಘ್ನಗಳು ಬರ್ತದೆ ಅವನಿಗೆ ಕಷ್ಟಗಳು ಬರ್ತದೆ ಆದರೆ ಮನಸ್ಸಿನಿಂದಲೂ ಕೃತಿಯಿಂದಲೂ ಮತ್ತು ಮಾತಿನಿಂದಲೂ ಕೂಡ ಅವನು ಉದ್ವೇಗವನ್ನು ಹೊಂದಬಾರದು ಉದ್ವೇಗವನ್ನು ಮನಸ್ಸಿನಲ್ಲಿ ಟೆನ್ಷನ್ ಅದನ್ನು ಹೊಂದಬಾರದು ಅಯ್ಯೋ ಸಿದ್ಧಿವಾಗ ಅಯ್ಯೋ ಈ ಥರ ಕಷ್ಟಪಡ್ತಾ ಇದ್ದು ಅಯ್ಯೋ ಹೀಗಾಯ್ತಾಳಪ್ಪ ಪಟ್ಟರೆ ಹೋಗ್ತೀವಿ ನೋಡಿ ಪರೀಕ್ಷೆ ಆ ಪರೀಕ್ಷೆಗೋಸ್ಕರ ಇದೆಲ್ಲ ಬರ್ತದೆ ಆ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾದ್ರೆ ಮನಸ್ಸಲ್ಲಿ ಉದ್ವೇಗವನ್ನು ಹೊಂದಬಾರದು ಶಾಂತಚಿತ್ತನಾಗಿ ಗುರುವಿನ ಮೇಲೆ ಭರವಸೆಯನ್ನು ಹೊಂದಿ ಮಂತ್ರನ ಮೇಲೆ ಶ್ರದ್ಧೆಯನ್ನು ಇಟ್ಟು ಮಂತ್ರ ಚೈತನ್ಯವಾದಂತಹ ದೇವತೆ ಮೇಲೆ ಶ್ರದ್ಧೆಯನ್ನು ಇಟ್ಟು ಜಪಿಸ್ತಾ ಹೋಗ್ಬೇಕು ಆವಾಗೇನಾಗತ್ತೆ ತೃತೀಯ ಅಕ್ಷರ ಓಂ ಮೂರು ವರ್ಷದ ನಂತರ ಏನಾಗತ್ತೆ ಸ್ವಯಂ ಸಿದ್ಧತಿ ಮಂತ್ರನ ಆ ಮಂತ್ರದಲ್ಲಿರ್ತಕ್ಕಂತಹ ಚೈತನ್ಯ ಮಾಯವಾಗಿರ್ತಕ್ಕಂತಹ ಆ ದೇವತೆ ಏನಿದೆಯೋ ಚೈತನ್ಯ ಏನಿದೆಯೋ ಸ್ವಯಂ ಸಿದ್ಧತಿ ತನ್ನಿಂತಾನೇ ಸಿದ್ಧಿಯನ್ನು ಇವನಿಗೆ ಕೊಡ್ತದೆ ಇಷ್ಟನ್ನು ಹೇಳಿ ಇಂದಿನ ತರಗತಿಯನ್ನು ನಾವು ಮುಗಿಸ್ತೇವೆ ಇಷ್ಟು ಇಲ್ಲಿಗೆ ಮುಗುದಿಲ್ಲ ಇನ್ನೂ ಕೂಡ ಅನೇಕ ಹೇಳುತ್ತಿದೆ ಏನಂದರೆ ನಾಮಮಹಾತ್ಮ್ಯ ಮತ್ತು ಆ ನಾಮಪರಾಧ ನಾನೇನು ಹೇಳಬೇಕು ಅಂತಿದ್ನೋ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಓಂ ಪೂರ್ಣಮ ದಹ ಪೂರ್ಣಮಿ ದಹ ಪೂರ್ಣ ಪೂರ್ಣ ಮುದ್ದೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಿಷ್ಯತೆ ಓಂ ಶಾಂತಿಶಾಂತಿ ಶಾಂತಿ ಹರಿ ಓ ಶ್ರೀಕೃಷ್ಣಾರ್ಪಣವಸ್ತು